ಹಸಿ ದೃಶ ಕಶ್ಚಿತ್ ಅನುಗ್ರಹ ಕ್ವಚಿತ್ ಸದೈವ ಮೇ ದೇಹಿ ತತಸ್ವ ದೈವ ಅವ್ರು ಕೇಳ್ಕೊಳೋದೇನು ಬೇಕಾದ್ರು ಕೊಡ್ತೇನಪ್ಪ ನಿನಗೆ ಏನ್ ಬೇಕಾದ್ರು ಕೊಡ್ತೇನೆ ಅಂತಂದರೆ ನೀನು ಹೇಳೋದೇನು ನಿನ್ನ ಹತ್ತಿರದಲ್ಲಿರ್ಬೇಕು ನಿನ್ನ ಸೇವಾ ಮಾಡ್ತಿರ್ಬೇಕು ಅದಕ್ಕೆ ಏನಾದ್ರು ಅವಕಾಶ ಇದ್ದಿರೋ ಕೊಡು ಅದು ಬಿಟ್ಟು ಬೇರೆ ಇನ್ನು ಸಾವಿರ ಪದವಿ ಕೊಟ್ಟರು ನನಗದು ಬೇಡ ಯಾವುದೂ ಬೇಕಾಗಿಲ್ಲ ಇದು ಅವರ ಸ್ವರೂಪದ ಬಗೆ ಇಬ್ಬರಿಗೆ ಹೊರಗಿಂದ ಬರುವ ಬೈಕೆ ಅಲ್ಲ ದೇವರನ್ನ ಕಂಡಾಗ ಅವರಿಗೆ ನಿಂದು ಬಿಟ್ಟೆ ನನಗೆ ಬೇರೆ ಬೇಡ ಅಂತ ಕೇಳ್ತಾನೆ ಇತಿರಿತೆಯವರಾಜ್ಯೋ ಸರ್ಮ ಆಗ ಪರಮಾತ್ಮ ಯಾವಾಗ ಈ ರೀತಿಯಲ್ಲಿ ಮಾತಾಡ್ತಾ ಗಟ್ಟಿ ಆಲಿಂಗನ ಮಾಡಿಕೊಂಡು ಬರ್ತಾನೆ ಬಹಳ ಭದ್ರವಾದ ಆಲಿಂಗನ ಮಾಡಿಕೊಂಡು ತನ್ನನ್ನೇ ಅವರಿಗೆ ಕೊಟ್ಟಂತೆ ಆ ಕ್ರಮದಿಂದಾಗಿ ಆಲಿಕರ ಸೌಖ್ಯವನ್ನು ಕೊಡ್ತಾ ಯವ ರಾಜ್ಯದಲ್ಲಿ ಭರತನನ್ನು ಇಟ್ಟು ಕೆಲವು ಆತನಿಗೆ ರಾಜ್ಯ ಕೊಡಬೇಕು ಅನ್ನೋದು ಕೊಡಿಸಬೇಕು ಅನ್ನೋದು ಅದು ಕೈಕೇಯಿ ಬಯಕೆ ಅದಕ್ಕೋಸ್ಕರವಾಗಿ ಯುವರಾಜನಾಗಿ ಆತನೇ ಇರ್ತಾನೆ ಅದನ್ನು ನೋಡಲಿಕ್ಕೆ ಅಂತಿದ್ದವರಿಗೆಲ್ಲ ಆ ಬೈಕೆ ತೀರಲಿ ಅನ್ನೋ ದೃಷ್ಟಿಯಲ್ಲೇ ನನಗೆ ಯವ ಕೊಟ್ಟು ಅಕೆಲ್ಲ ಸಧರ್ಮಾನ್ ಲೋಕಾನ್ ಯಾರು ಧರ್ಮಿಷ್ಟರಿದ್ದಾರೆ ಆ ಎಲ್ಲ ಲೋಕಗಳನ್ನು ಪರಿಪಾಲನೆ ಮಾಡಿದ ಸೂಕ್ಷ್ಮದಿಂದ ಗಮನಿಸಬೇಕು ರಾಮರಾಜ್ಯದಲ್ಲಿ ಯಾವುದೇ ಆಪತ್ತುಗಳಿರಲಿಲ್ಲ ಒಂದಾದ್ರ ವಿವರಣೆ ಇದೆ ಯಾವ ತೊಂದರೆಯೂ ಇರಲಿಲ್ಲ ಯಾಕೆ ಸಧರ್ಮ ಕಾನ್ ಅಷ್ಟೇ ಅವರವರ ಧರ್ಮ ಅವರವರು ಪರಿಪಾಲನೆ ಮಾಡುತ್ತಾ ಇದ್ದಾರಾ ಆಪತ್ತಿಲ್ಲ ನಮ್ಮ ನಮ್ಮ ಧರ್ಮ ನಾವು ಬಿಟ್ಟಿದ್ದೇವಾ ಕಟ್ಟ ಶುರುವಾಯಿತು ಅಂತ ಪ್ರಶಾಸತೀಶೇ ಪೃಥ್ವೀ ಬಹುವ ಲೋಕಸವ ಗುಣೋನ್ನತವೂ ಆ ಗುಣಗಳು ಎಷ್ಟಿದ್ವು ಅಂತಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದರಲ್ಲೂ ಎಲ್ಲದರಲ್ಲೂ ಗುಣದ ಮಟ್ಟ ಹೆಚ್ಚು ಗೊತ್ತಾಗುತ್ತೆ ಹೂ ತೆಗೆದು ಮೂಕೊಂಡು ವಾಸ್ತ ಹೌದಾ ಮೆಡಿಸಿನ್ ಕಾಯ್ತಾರ ಯಾವ ಖಾರ ಆಗಬಾರದು ಅತ್ಯಂತ ಖಾರ ಆಗುತ್ತೆ ಔಷಧಿ ತಗೊಂಡ್ರೆ ರೋಗವಾಸಿ ಆಗಲ್ಲ ವಿಚಿತ್ರ ಅಂದ್ರೆ ಈ ಸಾಯಬೇಕು ಅಂತ ಯಾರು ವಿಷ ತಗೊಂಡು ಕುಡಿದ್ರೆ ಅದು ಕಲಬೆರಿಕೆ ಸಾಯೋದೇ ಇಲ್ಲ ಹೇಗೆ ಕಲಬೆರಿಕೆ ಆಗಿ ಔಷಧಿ ತಗೊಂಡ್ರೆ ಸತ್ತೋಗ್ತದೆ ಅದು ವಿಷ ಆಗಿದೆ ಈ ತರಹದ ವಿಚಿತ್ರ ಬದುಕಬೇಕು ಅನ್ನೋದು ತೊಗೊಂಡ್ರೆ ಸತ್ತು ಹೋಗ್ತಾನೆ ಸಾಯಬೇಕು ಅಂತ ತೊಗೊಂಡವ್ ಸಾಯುವುದಿಲ್ಲ ಅಂದರೆ ಏನಾಗ್ತದೆ ಎಲ್ಲ ಪದಾರ್ಥ ಕಲಬೇರಿಕೆ ಯಾವುದರಲ್ಲೂ ಗುಣಮಟ್ಟ ಸರಿಯಾಗಿಲ್ಲ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಪ್ರತಿಯೊಂದು ಮಣ್ಣಿನ ಗುಣಮಟ್ಟ ತಾವೇ ಹಾಳು ಮಾಡ್ತಾ ಇದ್ದಾರೆ ಈಗ ಸರ್ಕಾರಿ ಗೊಬ್ಬರ ತಂದು ಹಾಕಿದರೆ ಮಣ್ಣಿನಲ್ಲಿ ಗುಣಮಟ್ಟ ಏನು ಬೆಳೆಯುತ್ತೆ ಎಲ್ಲ ಕಡೆಯಲ್ಲೂ ಕೂಡ ನೀನೇ ಬರದೇ ಇದ್ದಂತೆ ಪ್ಯಾಕ್ ಮಾಡಿ ಕುತ್ಕೊಂಡ್ರೆ ನೀರಿನಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶ ಹೇಗೆ ಬರುತ್ತೆ ಒಂದಲ್ಲ ಎರಡಲ್ಲ ಎಲ್ಲದರಲ್ಲೂ ಗುಣದ ಮಟ್ಟ ಹಾಳಾದ್ರೆ ಅದಕ್ಕೆ ಯುಗ ಅದು ಬೆಳೀತಾ ಹೋಯಿತು ಅಂತಂದ್ರೆ ಮೇಲೆ ಯುಗ ಎಷ್ಟು ಗುಣಗಳು ಬೆಳೆದಿತ್ತು ಅಂತಂದ್ರೆ ಪ್ರತಿಯೊಂದು ಪದಾರ್ಥಕ್ಕೂ ತನ್ನ ತನ್ನ ಗುಣಗಳಿಂದ ಪೂರ್ಣ ಮಟ್ಟದಲ್ಲಿ ತುಂಬಿತ್ತು ಅಂಥದ್ದಿಕ್ಕೆ ಅದಕ್ಕೆ ಒಳ್ಳೆ ದೃಷ್ಟ ಅಂತ ಅದು ಯಾವಾಗಲೂ ಹಾಗೆ ಇರುತ್ತೆ ಇಲ್ಲಿ ಕಾಲಮಾನ ವ್ಯತ್ಯಾಸ ಆದರೆ ಅಲ್ಲ ಹಾಗೆ ವ್ಯತ್ಯಾಸ ಆಗಲ್ಲ ಎಲ್ಲಿ ಬೆರಿಂಚಿ ನೋಕಿ ಚತುರ್ಮುಖ ಬ್ರಹ್ಮ ದೇವರ ಲೋಕದಲ್ಲಿ ಮಾತ್ರ ಸತ್ಯಲೋಕದಲ್ಲಿ ಮಾತ್ರ ಇಲ್ಲೆಲ್ಲಿ ವ್ಯತ್ಯಾಸ ಅಲ್ಲ ವ್ಯತ್ಯಾಸ ಆಗ ಆ ಲೋಕದಲ್ಲಿ ಹೇಗಿತ್ತು ಹಾಗೆ ಇದೆ ಅಂದರೆ ರಾಮಚಂದ್ರ ದೇವರ ಆಳ್ವಿಕೆಯ ಕಾಲದಲ್ಲಿ ಈ ಲೋಕ ಹೇಗಾಗಿತ್ತು ಅಯೋಧ್ಯ ಪಟ್ಟಣಾದಿಗಳು ಇಡೀ ಭೂಮಂಡಲ ಹೇಗಾಗಿತ್ತು ಅಂತಂದರೆ ಇದು ಸತ್ಯಲೋಕ ಅಂತ ಅನಿಸ್ಬೇಕು ಸತ್ಯಲೋಕದ ಗುಣ ಇಡೀ ಕಾಣಿಸ್ತಾ ಇದೆ ಇದು ಕಾಶಿ ಹೊಟ್ಟೋದ್ರೆ ಅವ್ರೂ ಹನುಮಾನ್ ಘಾಟ್ ಆ ಕಡೆಗೆಲ್ಲ ಹೊಟ್ಟು ಹೋದರೆ ಎಲ್ಲ ತಮಿಳುನಾಡಿಗೆ ಬಂದಿದ್ದೀನಿ ಅಂತ ಅನ್ಸುತ್ತೆ ಹೊರೇ ತಮಿಳುರಲ್ಲಿರೋ ಹಂಗಿದ್ದ ಹಂಗೆ ಯಾರು ಆ ಕಡೆಯಿಂದ ಬೇರೆ ದೇವತೆಗಳು ಮುಂತಾದವರು ರಾಮರಾಜ್ಯಕ್ಕೆ ಬಂದರೆ ಎಲ್ಲ ನಾವು ಬ್ರಹ್ಮದೇವರ ಲೋಕಕ್ಕೆ ಹೋಗಿದ್ದೀವಿ ಬ್ರಹ್ಮದೇವರ ಸಭೆಗೆ ಹೋಗಿದ್ದೀವಿ ಅಂತ ಅನಿಸ್ಬೇಕು ಅಂತಹ ಗುಣ ಅಂತಹ ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲೂ ಆ ರೀತಿಯಲ್ಲಿ ಬದುಕಬೇಕು ಅಂಥ ವ್ಯವಸ್ಥೆಯನ್ನು ತಂದಿದ್ದು ಪರಮಾತ್ಮ ಆ ಕಾಲದಲ್ಲಿ ಜನೋಖಿಲೋ ವಿಷ್ಣು ಪರೋ ಬಹೂವ ನ ಧರ್ಮ ಕಸಚಿತ್ ಪ್ರತಿಯೊಬ್ಬರೂ ವಿಷ್ಣು ವಿಷ್ಣುವನ್ನೇ ಪರ ಅಂತ ಅನ್ನಿಸಿದ್ದು ಬರ್ತಾನೆ ಇರ್ಲಿಲ್ಲ ಅಂತಲ್ಲ ಇವಾಗ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಯಾರು ಒಬ್ಬರಿಗೆ ದುಡ್ಡು ಜಾಸ್ತಿ ಇರುತ್ತೆ ಒಬ್ಬರು ಕಮ್ಮಿ ಇರುತ್ತೆ ಇಬ್ಬರು ಸಮಾನ ಹಚ್ಚಿಬಿಟ್ರೆ ಎಲ್ಲರೂ ಸುಖವಾಗಿರ್ತಾರೆ ದುಡ್ಡೆಲ್ಲ ಸುಖ ಕೊಡೋದು ದುಡ್ಡು ಅತಿಯಾಗಿದ್ದವನು ದುಃಖ ಪಡ್ತಿರ್ತಾನೆ ಅದಲ್ಲ ಸುಖ ಕೊಡೋದು ಸುಖ ಕೊಡ್ಲಿಕ್ಕೆ ಈ ವಾಕ್ಯ ಪದಾರ್ಥಗಳ ಕಾರಣ ಅಲ್ಲ ಮಹಾಭಾರತ ಅದನ್ನು ಸಾರಿ ಸಾರಿ ಹೇಳಿತು ತಾ ಸಂಪಾದನೆ ಮಾಡಿದ್ದು ಅಂದ್ರೆ ತಾನು ಸಂಪಾದನೆ ಮಾಡಿದ್ದಲ್ಲ ತಾನು ವಂಶಕ್ಕೆ ಬಂದಿದ್ದು ಪಾಂಡವ ಸಂಪಾದನೆ ಮಾಡಿತ್ತು ಎಲ್ಲಾ ಬಡದ ಭಾಷೆ ಕೂತಿದ್ದ ದುರ್ಯೋಧನ ಒಂದ್ ದಿವಸ ನಾನು ನೆಮ್ಮದಿಯಾಗಿದ್ದ ಅಯ್ಯೋ ಪಾಂಡವರು ಬಂದ್ಬಿಡ್ತಾರೆ ಪಾಂಡವರು ಬರ್ತಾರೆ ದುಃಖ ಪಡ್ತಾನೆ ಇದ್ನೇ ಅವರಂತೂ ನೆಮ್ಮದಿ ಪಡಲಿಲ್ಲ ಸ್ವರ್ಗದಲ್ಲಿರ್ತಾರೆ ಸಂಗತಿ ಅಂದ್ರೆ ಸ್ವರ್ಗದಲ್ಲಿರ್ತಾರಲ್ಲ ನಾವೇನ್ ತಿಳ್ಕೊಂಡಿದ್ದೇವೆ ಸ್ವರ್ಗಕ್ಕೆ ಹೋದ್ರೆ ಸುಖವಾಗಿರ್ತೇವೆ ವಿಚಿತ್ರ ಅಂದ್ರೆ ಸ್ವರ್ಗಕ್ಕೆ ಹೋದ್ರೆ ದುಃಖ ನೀವು ಹೇಳೋದ ಹಾಗೆ ನಿಜ ಅದು ಯಾಕೆ ದುಃಖ ಆಗತ್ತೆ ಅಲ್ಲಿ ದುಃಖ ಬರುವ ಪ್ರಸಂಗ ಅಲ್ಲಿ ಏನೂ ಇಲ್ಲ ಇಲ್ಲಿ ದುಃಖ ಯಾಕೆ ಬರುತ್ತೆ ದುಃಖ ಇಲ್ಲಾದ್ರೆ ಏನಂತ ದುಃಖ ಬರುವಂತಹ ಕೆಟ್ಟ ವಾಸನೆ ಇಲ್ಲಿಲ್ಲ ಸ್ವರ್ಗದಲ್ಲಿ ಕೆಟ್ಟ ವಾಸನೆ ಬಂದ್ರೆ ದುಃಖ ಅದಿಲ್ಲ ಕೆಟ್ಟ ಹವಾಮಾನ ಇದ್ರೆ ಹವೆಯುಡ್ತಾ ಇದ್ರೆ ದುಃಖ ಅದಿಲ್ಲ ಅತಿ ಥಂಡಿನೋ ಅತಿ ಬಿಸಿಲು ಅವೆಲ್ಲ ಯಾವ್ದು ಇಲ್ಲ ನೋಡ್ಲಿಕ್ಕೆ ಕ್ರೂರವಾಗಿರೋದು ಯಾವ್ದು ಕಾರಣವಲ್ಲ ಭಯಂಕರವಾಗಿರಲಿ ಅಲ್ಲಿ ವಾತಾವರಣ ಹಾಗಿದೆ ಆದ್ರೆ ನಿಮ್ಗೆ ದುಃಖ ಯಾಕೆ ದುಃಖ ಪಡ್ತಾನೆ ಆ ಕೈ ವಾಚ್ ಕಟ್ಟು ಕಳಿಸ್ಬಿಟ್ಟಿರ್ತಾರೆ ಟೈಮು ಇಷ್ಟು ಪುಣ್ಯ ಮಾಡಿತ್ತು ಅದಕ್ಕೆ ಇಷ್ಟಕ್ಕೆ ಅಂತ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಇರುತ್ತೆ ಇನ್ನೊಂದು ಒಂದು ತಾಸು ನೀನು ಇನ್ನೊಂದು ಐವತ್ತು ನಿಮಿಷ ಇನ್ನೂ ನಿಮಿಷ ಅಯ್ಯಯೋ ಅಯ್ಯಯೋ ಅಯ್ಯಯೋ ಮುಗ್ದು ಹೋಯ್ತಲ್ಲ ಮುಗಿದು ಅಲ್ಲಿ ಹೋದ್ರೆ ಸುಖ ಏನಿರಲ್ಲ ಅಲ್ಲಿ ಹೋದ್ರೂ ಸುಖ ಇರೋದು ಮಹಾಭಾರತ ಇದೆ ಮುದ್ಗಲ ಋಷಿಗಳನ್ನ ಪ್ರಶ್ನೆ ಮಾಡುತ್ತಾರೆಷಿಗಳು ಮಾಡ್ತಾರೆ ಆ ಊಟಕ್ಕೆ ಅಂತ ಬಂದು ಬಾಬಾ ತಿಂದಿದ್ದನ್ನೆಲ್ಲ ಮೈ ಬಳ್ಕೊಂಡು ಹೊರಟೋಗ್ತಿರ್ತಾರೆ ಮನೆಯಲ್ಲಿ ಯಾರಿಗೂ ಮಕ್ಕಳು ಮನೇಲಿ ಯಾರಿಗೂ ಇಲ್ಲ ಅವರು ಮುಂಚೆ ವೃತ್ತಿಯಲ್ಲಿ ಇದ್ದವ್ರು ಎಲ್ಲ ಕಾಲು ಕಡೆ ಆರಿಸ್ಕೊಂಡ್ ಬರಬೇಕು ಇವತ್ತ ಸಿಗೋಲ್ಲ ಕಾಳುಗಡೆ ಆರಿಸ್ಕೊಂಡ್ಬಂದು ಏನೋ ಮಾಡಿ ಇಲ್ಲಿ ಇದು ಮಾಡಿ ಊಟದ ಸಮಯಕ್ಕೆ ಸದ್ಯಕ್ಕೆ ಬರೋದು ಎಟ್ಟು ಬೇಕು ಊಟ ತಿನ್ನೋದು ಉಳಿದಿದ್ದು ತಗೊಂಡು ಮೈಯನ್ನು ಬಳಕೊಟ್ಟು ಆರು ಸದಿ ಪರೀಕ್ಷೆ ಮಾಡ್ತಾರೆ ಹೀಗೆ ಬೇಕಾದಾಗಲಿ ದೇವರು ಏನೋ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನೀರು ನೀರು ಉಪವಾಸ ಇದ್ದು ಬಿಡ್ತಾರೆ ಕುಟುಂಬ ಹಾಗೆ ಅಂತ ಅವ್ರೊಬ್ಬರನ್ನು ಮಾತಾಡೋದು ಅಷ್ಟು ಶಿಕ್ಷಣ ಇರುತ್ತೆ ಮಹಾನುಭಾವರು ಅವಾಗ ನೋಡಿ ಪ್ರೀತ ಆಶ್ಚರ್ಯ ಆಗಿ ಪರೀಕ್ಷೆ ಮಾಡ್ತಾರೆ ಐ ಗಟ್ಟಿ ಪರೀಕ್ಷೆ ಮಾಡ್ತಾರೆ ಅವರು ಪರೀಕ್ಷೆ ಮಾಡಿ ಗೊತ್ತಾಯ್ತಲ್ಲ ಗೊತ್ತಾದಾಗ ಆ ಕಾಲಕ್ಕೆ ಅಂತಾರೆ ಗೊತ್ತಗರ ನಿನ್ನ ಕುಟುಂಬ ಸೇರಿ ನಿನ್ನ ಸಮೇತ ಕುಟುಂಬ ಸಮೇತ ದೇವದೂತರು ಬರ್ತಾರೆ ನನಗೆ ಹೊರಡೋ ಹೊತ್ತಿಗೆ ದೇವದೂತ್ರ ಬರ್ತಾರೆ ಹೀಗೆ ನಿನ್ನ ಕರ್ಕೊಂಡು ಹೊರಟೋಗ್ತಾರೆ ಸ್ವಲ್ಪ ಹೊಟ್ಟು ಹೋಗಬಹುದು ಸರಿ ದೊಡ್ಡವರು ಯಾರು ನಮಸ್ಕಾರವನ್ನು ಕಳಿಸ್ಕೊಟ್ಟು ದೇವದೂತ್ರ ಬಂದರು ವಿಮಾನ ತಗೊಂಡ್ಬರ್ತಾರೆ ಬನ್ನಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದೆ ಎಲ್ಲ ಹೇಳ್ಕೊಳಿಸಿದ್ದಾರಲ್ಲಿಂದ ಅರೇ ಪುಣ್ಯ ಇದೆ ನಿಮ್ಮದು ಬನ್ನಿ ಕರ್ಕೊಂಡು ಹೋಗ್ತೇವೆ ಬನ್ನಿ ಕರ್ಕೊಂಡು ಹೋಗ್ತೇವೆ ಅಂತಂದರೆ ಹೋಗೋದೇ ದುರ್ವಾಸ ವಿಶ್ರಾಂತರ ದುರ್ವಾಸ ದುರ್ವಾಸ ವಿಷಯ ದುರ್ವಾಸ ರುದ್ರಾಂಶ ಸಂಬಹುದು ಸಾಮರ್ಥ್ಯ ಇದೆ ಅವರ ಆದೇಶದಿಂದಾಗಿ ಹೊರಳಬೇಕು ಅಂತ ಬಂದಾಗ ದೇವರ ತರ ಬಂದರೆ ಅವಸರ ಮಾಡಬೇಟ್ರೆ ಬಂದು ಕೂತ್ಕೊಳ್ಳಿ ಅಲ್ಲಿ ನಿಮ್ಗೆ ಷಟ್ಬಿಡಿ ನಿಮ್ಮ ಜೊತೆ ಮಾತಾಡಬೇಕು ಕುಡಿಸ್ಕೊತಾರೆ ವಿಷಯಗಳು ಅಲ್ಲಿ ಕೇಳ್ತಾರೆ ಸ್ವರ್ಗದಲ್ಲಿ ಗುಣ ಏನು ಸ್ವರ್ಗದಲ್ಲಿ ದೋಷ ಏನು ಎರಡು ಹೇಳಿ ಇದಿಷ್ಟು ನಿರೂಪಣೆ ಇದೆ ಸ್ವರ್ಗದಲ್ಲಿ ಏನ್ ಚೆನ್ನಾಗಿರುತ್ತೆ ನೋಡಕ್ ಚೆನ್ನಾಗಿದೆ ಕೇಳಲಿಕ್ಕೆ ಚೆನ್ನಾಗಿದೆ ಕುಡಿಲಿಕ್ಕೆ ದುನ್ಲಿಕ್ಕೆ ನಿಲ್ಲಿಕೆ ಎಲ್ಲ ಚೆನ್ನಾಗಿದೆ ಇದು ಗುಣ ಅಲ್ಲಿ ದೋಷ ಅಂದರೆ ಸ್ವರ್ಗ ಇಂದ್ರದೇವರಿಗೂ ಶಾಶ್ವತ ಅಲ್ಲ ಇಂದ್ರ ದೇವರಿಗೂ ಶಾಶ್ವತ ಅಲ್ಲ ಅವ್ರಿಗೂ ಕೈ ತಪ್ಪ ಹೋಗ್ತಾರಂತೆ ಅವರು ಒದ್ದಾಡ್ತಿರ್ತಾರೆ ಸ್ವರ್ಗಕ್ಕೂ ಹೋದ್ರೆ ಸುಖಾಂತನೇ ಇಲ್ಲ ದುಃಖನೂ ಇದೆ ಹಾಗಾದರೆ ಅಂತ ಅದು ಅರ್ಥ ಮಾಡಿಕೊಂಡು ಸ್ವರ್ಗದಲ್ಲಿದ್ದವರು ಯಾತಕ್ಕೋಸ್ಕರ ಯಾವ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ನಾನು ಆ ಸುಖಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಸ್ವರ್ಗ ಬೇಡ ಹೋಗಲಿ ಕಳ್ಸೋ ಮಹಾಭಾರತದಲ್ಲಿ ಬಂದ ಒಂದು ಅದ್ಭುತವಾದ ಪ್ರಕರಣ ಇದು ಅತ್ಯದ್ಭುತವಾದ ಅಚ್ಚರಿಗೊಳಿಸುವ ಪ್ರಕರಣ ಇದೆ ಅಂದರೆ ಸ್ವರ್ಗಕ್ಕೂ ಹೋದ ದುಃಖ ಪಡೋನಾದ್ರೆ ಅಲ್ಲಿ ದುಃಖ ಪಡ್ತಾನೆ ಅದು ನಿಜವಾದ ಪರಿಸ್ಥಿತಿ ಹೀಗಿದೆ ನಮಗೆ ಗೊತ್ತಿಲ್ಲ ಅಲ್ಲಿ ಇಲ್ಲೊಂದಿದೆ ಇಲ್ಲಿ ಸೌಮ್ಯಪುರ ಅಂತ ಸೌಮ್ಯ ಸೌರಿಪುರಂ ಮಗೇಶ ಭವನ ಅಲ್ಲಿಗೆಲ್ಲ ಮೃತನಾದ ವ್ಯಕ್ತಿ ಹದಿನಾರು ಪಟ್ಟಣಗಳಿಗೆ ಹೋಗ್ತಾನೆ ಅಂತ ಶೋಡಿಸಿ ಅಂತ ಮಾಡ್ತಾರಲ್ಲ ಹದಿನಾರು ಶ್ರದ್ಧೆ ಮಾಡ್ತಾರಲ್ಲ ಹಾಗೆ ಒಂದೊಂದು ಪಟ್ಟಣಕ್ಕೆ ಒಂದೊಂದ್ಸತಿ ಹೋಗ್ತಾನೆ ಅಂತ ಅಲ್ಲಲ್ಲಿ ಬಿಟ್ಟಪುರ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾನೆ ಸೌಂದ್ಯಪುರಿಂದ ಹೋಗ್ತಾನೆ ಸಾಧಾರಣ ಮುಂದೆ ತಿಂಗಳೇನೋ ಹೋಗ್ತಾನೆ ಆ ಶರೀರ ಸುಟ್ಟೋಗಿದ್ದು ಅಭಿಮಾನಿ ಇರುತ್ತಲ್ಲ ಅದಕ್ಕೆ ದಾರತದೆ ಎಲ್ಲೆಲ್ಲೂ ಬಡದಿರ್ತಾರೆ ಹೊಡೆದಿರ್ತಾರೆ ಎಳ್ಕೊಂಡಿರ್ತಾರೆ ನಾನಾ ಪಾಪ ಮಾಡಿರ್ತಾನೆ ಆದರೆ ಛಾಯೆಯ ಅನುಭವ ಇಲ್ಲೇ ತೋರಿಸ್ಬಿಡ್ತಾರೆ ಶಿಕ್ಷೆ ಮುಂದೆ ಮಾರ್ಗದಲ್ಲೇ ಬೇಕಾಟ ತೋರಿಸ್ಬಿಡ್ತಾರೆ ಒದ್ದಾಳೆ ಹೋಗಿರ್ತಾ ಇಲ್ಲ ಜೀವ ಮೈತ್ ಬ ಕೊಟ್ಟು ಬಿಟ್ಟಿರ್ತಾರೆ ಕೃತ್ ಕ್ಷಾಮ ಕ್ಷುಣ ವಾಕ್ಷ ಶಬ್ದ ಕೇಳಿದ್ರೆ ಗೊತ್ತಾಗಿರುತ್ತಿತಾಚ ನಿರೂಪಣೆ ಶೈಲಿಯವರು ಅಂತ ಅಷ್ಟು ಒದ್ದಾಳೆ ಹೋಗಿರ್ತಾ ಇಲ್ಲ ಒಂದು ತಿಂಗಳು ಮಾತ್ರ ತೊಂದರೆ ಕೊಡುತ್ತೆ ಮೇಲೆ ಕರ್ಕೊಂಡು ಹೋಗ್ತಾರೆ ಆ ಪಟ್ಟಣ ಇಡೀ ಸೌಮ್ಯಪುರಿ ಬರೇ ಉದ್ಯಾನವರು ಪಾಪಿಷ್ಟರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬರೇ ಉದ್ಯಾನವನ ಏನ್ ಜುಳು ಜುಳು ನೀರು ಹರಿತಾ ಇರುತ್ತೆ ಇದಕ್ಕೆ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಅದು ಸೌಮ್ಯವಾಗಿರುವಂತಹ ನಾವು ಭೂಮಂಡಲದಲ್ಲಿರುವಂತಹ ಲೋಕ ಕಾಣಿಕೊಂಡು ಅಷ್ಟು ಸೌಂದರ್ಯ ಭರಿತವಾದ ಪಟ್ಟಣ ಅದನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಳತಾ ಅಳತಾ ಅಳ್ತಾ ಅಳ್ತಾ ಯಾಕಪ್ಪ ಯಾಕೆ ಕಳತಿ ನಮ್ದಲ್ಲಿ ಬಣ್ಣಪುರಾಣದ ಇದೆ ಯಾಕೆ ಕಳಿತಿಯಪ್ಪ ಅಯ್ಯೋ ಇಷ್ಟು ಚೆನ್ನಾಗಿರುತ್ತೆ ಅನ್ ಗೊತ್ತಿದ್ರೆ ನಾನು ಹೆಂಡತಿ ಮಕ್ಕಳನ್ನು ಕರ್ಕೊಂಡ್ಬರ್ತ ನಾನು ಒಬ್ಬ ಬರ್ಬೇಕಲ್ಲ ಇಲ್ಲಿ ನಿಂತು ಬರ್ತೀನಿ ಮಾಡ್ಕೊಂಡಿರ್ತಾನೆಲ್ಲ ಹಾಸ್ಯ ಅನ್ಸುತ್ತೆ ಹಾಸ್ಯಮಯವಾಗಿ ಯಾಕೆ ನಿರೂಪಣೆ ಮಾಡಿದ್ದು ಅಂತಂದ್ರೆ ನಮ್ಮ ಸ್ವಭಾವ ಹಾಗೆ ಅಷ್ಟು ಕೆಳಮಟ್ಟದ ಸ್ವಭಾವ ಬೆಳೆಸ್ಕೊತಾ ಇದೆ ನಾವ್ ಎಲ್ಲಿರ್ತೀವಿ ಏನು ಜೀವಮಾನದ ನಿಜವಾದ ಸ್ಥಿತಿ ಏನು यद अर्थम को चौकटे कटी इे प्रपंच शाश्वत वे ऐलो कल्पने अल अंत अद रामराज्य दृष्टा को रामराज्यू काश्वत आगे, आगे अत्यंत सुभिक्षई जनोक्षर विष्णुपरो निजा सतोषवाड़ी राज्य बेड़ा बेड़ ಜಿಲ್ಲೆ ಬೇಡ ಏನೇನು ಬೇಡ ನಿಮ್ಮ ಕುಟುಂಬ ಮನೆಯಲ್ಲಿ ಕುಟುಂಬದವರು ದೂರದ ನೋಡಿದ್ರು ಅನ್ಬೇಕು ಏನು ಎಷ್ಟು ಸಂತೋಷವಾಗಿರುತ್ತಾರಪ್ಪ ನೀವು ಸಂತೋಷ ಬಂದು ಕುಟುಂಬ ತುಂಬಾ ಸಂತೋಷವಾಗಿದೆ ಅಂತ ಲೆಕ್ಕ ಹಾಕೊಂಡು ಒಂದೇ ಮನಸ್ಥಿತಿ ಇರಬೇಕು ಎಲ್ಲರೂ ವಿಷ್ಣು ಭಕ್ತರಾಗಿದ್ರೆ ವಿಷ್ಣು ಪರಾಯಣರಾಗಿದ್ರೆ ನಾವು ಮಾಡಿದ್ದೇನಾರ ನಾ ಯಾರಿಗಾರ ಉಪಚಾರ ಮಾಡಿದ್ರೆ ಅಪ್ಪ ದೇವರು ಎಲ್ಲಿ ದೇವರಿಗೆಲ್ಲ ಉಪಚಾರ ಮಾಡಿದ ಹಾಗಾಗಿ ಬೇಡಪ್ಪ ತಂದೆ ತಾಯಿ ವಹಿಸಿದ್ರು ದೇವರ ಅರ್ಚನೆ ಮಾಡೋದಾಗುತ್ತೆ ಬೇಡ ತಂದೆ ತಾಯಿ ಮಗನನ್ನ ಅವಳ್ಳೆ ಹುಡುಗ ವೈಷ್ಣವೇ ಇದ್ದಾನೆ ಹುಡುಗ ಅವನಿಗೆ ನಾವು ಲಭಿಸಿದ್ರೆ ಭಗವಂತನಿಗೆ ಪ್ರೀತಿ ಆಗುತ್ತೆ ನಮ್ಮ ಮಗನೇ ಇರಬಹುದು ಹುಚ್ಚಾಪಟ್ಟೆ ಆಡಬಾರದು ಈ ಎಚ್ಚರ ಯಾರಿಗಿರುತ್ತೆ ಎಲ್ಲರೂ ವಿಷ್ಣು ಬರರಾಗಿದ್ದರೆ ಅವ್ರಿಗೆ ಮಾತ್ರ ಇರುತ್ತೆ ಒಂದು ಕುಟುಂಬನೇ ಎಷ್ಟು ಚೆನ್ನಾಗಿರುತ್ತೆ ನಾವು ಇಡೀ ದೇಶ ತಿದ್ದೋದ್ ಒಂದು ಕುಟುಂಬ ಎತ್ತಿದುಕೊಂಡ್ರೆ ಸಾಕು ಎಲ್ಲರೂ ವೈಷ್ಣವರೇ ಇದ್ದರೆ ಮನೆಯಲ್ಲಿ ವಿಷ್ಣು ಭಕ್ತರೇ ಇದ್ದರೆ ಆ ಎಚ್ಚರ ಇತ್ತು ಅಂತಂದ್ರೆ ಮನೆಯಲ್ಲಿ ಕಲಹ ಬರಲ್ಲ ಅಂತಂದ್ರೆ ಇಡಿ ಪಟ್ಟಣ ಹೇಗಿದ್ರೆ ಇಡಿ ರಾಜ್ಯ ಇಡೀ ದೇಶ ಇಡೀ ಭೂಮಂಡಲ ಹಾಗಾದ್ರೆ ರಾಮರಾಜ್ಯ ಯಾಕೆ ಸುಭಿಕ್ಷೆ ಇತ್ತು ತುಂಬಾ ಚೆನ್ನಾಗಿತ್ತು ಅಂದ್ರೆ ಇದಕ್ಕೆ ಇದೆಲ್ಲ ಯಾರಿಗೂ ಬೇಡ ವರ್ಣಾಶ್ರಮ ಧರ್ಮ ಬೇಡ ವಿಷ್ಣು ಪರತ್ವ ಬೇಡ ಅದ್ಯಾವ್ದು ಬೇಡ ಸುಖ ಮಾತ್ರ ಬೇಕು ಅಂತಂದ್ರೆ ಆ ಹ್ಯಾ ಸಿಗತ್ತ ಸುಖದ ನಮಗೆ ಸುಖ ಮಾತ್ರ ಬೇಕು ಅಂತಂದ್ರೆ ಸುಖ ಮಾತ್ರ ಸಿಗಲು ಸಾಧ್ಯ मन माटू सारे सारीट नन अद्भुतवाद पर्व बे बयस पुनः सर्वे रुदिता योग्यतोच्च नीचा समस्तरोगा सर्वे सहस्रयुष ऊर्जिता धनी ಪ್ರತಿಯೊಬ್ಬರಿಗೂ ಅವರವರ ಸಂಪತ್ತು ಏ ಅವರಷ್ಟು ಇಲ್ವಲ್ಲ ನೀನು ನನಗೆ ಯಾಕೆ ನೀನು ಅವನಷ್ಟು ಅಂದ್ರೆ ನಾನು ಖರ್ಚು ಮಾಡಿದ್ದು ನನಗೆ ನನಗೆ ಆನಂದಕ್ಕೆ ತೃಪ್ತಿಗೆ ಇರಬೇಕು ಅದು ಸಾಕು ಸಾಕು ಇನ್ನೊಬ್ಳಿಗೆ ಬೇಡ ಅಂತ ಭಗವಂತ ನನಗೆ ಇಷ್ಟು ಕೊಟ್ಟಿದ್ದೆ ಹೇಳ್ತಪ್ಪಾ ನನಗಿಂತ ಹೇಳಿದಾರೆ ಚರಿತ್ರೆ ಹೇಳ್ತಾರೆ ಚರಿತ್ರೆ ಹೌದು ಆಮೇಲೆ ತುಂಬಾ ದೊಡ್ಡ ಸ್ಥಾನಕ್ಕೆ ಅಂತ ವ್ಯಕ್ತಿ ಅದನ್ನ ಗ್ರೇಟ್ ಮ್ಯಾನ್ ಸೇಸ್ ಅಂತ ಒಂದು ಇದರಲ್ಲಿ ಶೀರ್ಷಿಕೆಯಲ್ಲಿ ಅನೇಕ ಚರಿತ್ರೆ ಬರ್ತಿತ್ತು ಹೇಳೋ ಕ್ರಮ ಒಂದು ವಿಚಿತ್ರವಾದಂತಹ ಬಡತನದ ಕುಟುಂಬ ಆ ಕುಟುಂಬದಲ್ಲಿ ಆ ಪುಟ್ಟ ಮಗು ಅದಕ್ಕೆ ಸಾಧಾರಣ ಏಳು ವರ್ಷ ಎಂಟು ವರ್ಷದ ಮಗು ಉಪನಯನದ ಕಾಲ ಆ ಮಗುಗೆ ಈ ಹಾಗೆಲ್ಲ ಸ್ವಲ್ಪ ಬ್ರಿಟಿಷರ ಓಡಾಟ ಇದು ಎಲ್ಲ ಹೆಚ್ಚಳ ಆ ಕಾನ್ವೆಂಟ್ಗಳು ಹೊತ್ತು ಹೊಸದಾಗಿ ಬಂದಿತ್ತು ಒಂದು ಡಬ್ಬಿ ಥರ ಅಲ್ಯೂಮಿನಿಯಂ ಡಬ್ಬಿ ಥರದ್ದು ಬ್ಯಾಗ್ ಆಮೇಲೆ ಬೂಟ್ ಹಾಕ್ಕೊಂಡು ಉಷ್ಣದ ಚಳಿ ಹಾಕ್ಕೊಂಡು ಮಕ್ಕಳುಗಳೆಲ್ಲ ಆ ಓಟಾಕಾರಗಳಲ್ಲಿ ಸ್ಕೂಲಿಗೆ ಹೋಗೋದು ಬರೋದು ಇದೆಲ್ಲ ಟಂಗಗಳಲ್ಲಿ ಇದಲ್ಲ ಹೋಗೋದೆಲ್ಲ ಮಗು ನೋಡಿತ್ತು ಅದಕ್ಕೆ ಏನೋ ಹಾಕೋ ಟಕಾ ಟಕಾ ಟಕಾ ಅಂತ ಓಡಾಡ್ತಾಯಿ ಬೂಟ್ ಹಾಕ್ಕೊಂಡು ಅದಕ್ಕೆ ಪಾಪ ಭಾಳ ಆಸೆ ಆ ಮಗು ಅವರಪ್ಪನ ಕೇಳುತ್ತೆ ಅಪ್ಪ ನನಗೆ ಬೂಟ್ ಬೇಕು ಏನ್ ಕೇಳಿದ್ರು ಕೊಡಿಸ್ಬೇಕು ಅಂತ ತಂದೆ ಮನಸ್ಸಲ್ಲಿರುತ್ತೆ ಆಗ್ಲಪ್ಪ ಕೊಡಿಸ್ತೇನೆ ಇನ್ನೊಂದ್ಸತಿ ಎಲ್ಲೋ ನೋಡಿದ ಮತ್ತೆ ಆಶೀರ್ವತ್ತೆ ಕೇಳೋದ್ ಆಗ್ಲಪ್ಪ ಇನ್ನೊಂದು ದುಡ್ಡು ಹೊಂದಾಣಿಕೆ ಆಗಿಲ್ಲ ಆಗಿಲ್ಲ ನಿಮ್ಮ ಹಿರಿಯರನ್ನ ಕೇಳಿದ್ರೆ ಗೊತ್ತಿಲ್ಲ ಚಪ್ಪಲಿ ಹಾಕೋಳಿಕೆ ಗತಿ ಇರಲಿಲ್ಲ ಅಂತ ಹೇಳ್ಕೊಂತ ಅಂತಹ ವಿಚಿತ್ರ ಕಾಲ ಆಗಲ್ಲ ಅಂತ ಅಂತಹ ಕಾಲದಲ್ಲಿ ಬೂಟಿ ಕೇಳ್ತಾ ಇದ್ದೆವು ಎಲ್ಲಿಂದ ಕೊಡಿಸೋದು ಪಾಪ ಅಷ್ಟು ಇಲ್ಲ ವ್ಯವಸ್ಥೆ ಇಲ್ಲ ಅವರಿಗೆ ಕೊಡಿಸ್ತೇನೆ ಕೊಡಿಸ್ತೇನೆಪ್ಪ ಕೊಡಿಸಲ್ಲ ಅಂತ ಇರಲಿ ದುಡ್ಡು ಬದ್ಲಿ ಏನಾರು ಕಟ್ಟಬುಟ್ಟು ಕೊಡಿಸ್ತೇನೆ ಕಾಯ್ತಾ ಇದಾರೆ ಬಾ ಕೆಲವು ಕಾಲ ಆಯಿತು ಮಗು ಏನಾಯ್ತು ನಾ ಮಗು ಮತ್ತು ಕೇಳಿ ನಿಲ್ಲಿಸ್ಬಿಡ್ತು ನಾಕೈ ಹೆಚ್ಚತ್ತು ಕೇಳಿದ್ದು ಬಾಪಾ ಆಟ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕಾಲ ಆದ್ಮೇಲೆ ಅವರಪ್ಪ ಈಗ ನೋಡೋ ದುಡ್ಡು ಬಂದಿದೆ ಬಾ ಅಪ್ಪಣ್ಣ ಬಾ ಕೊಡಿಸ್ತೇನೆ ಕರ್ಕೊಂಡು ಹೋಗ್ತೇನೆ ಬಾ ನಿನ್ಗೆ ಹಿಂಗೆ ಯಾವ ಥರದ ಬೇಕು ದುಡ್ಡು ಕೊಡಿಸ್ತೇನೆ ಬಾ ಕರ್ಕೊಂಡು ಬೇಡಪ್ಪ ಬೇಡ ನಮ್ಗೆ ಬೇಡ ಯಾಕೆ ನಾನು ಥರ ಮಾಡಿಬಿಟ್ಟೆ ಕುಡಿಸ್ತೀನಪ್ಪ ಸ್ವಲ್ಪ ತಡ ಆಯ್ತಷ್ಟೇ ಕುಡಿಸ್ತೇನೆ ಇಲ್ಲ ಬೇಡ ನನಗೆ ಕೋಪ ಏನಿಲ್ಲ ಸಂತೋಷದಿಂದಲೇ ಹೇಳ್ತೇನೆ ಯಾಕೆ ಬೇಡ ಎಷ್ಟೋ ಜನಕ್ಕೆ ಕಾಲೇ ಇಲ್ಲ ಆ ಆಡಿದ ಮಾತು ಎಷ್ಟೋ ಜನಕ್ಕೆ ಕಾಲೇ ಇಲ್ಲ ನಮಗ ದೇವರು ಕಾಲು ಕೊಟ್ಟಿದಾರಲ್ಲ ಕೊಡದೇ ಬೂಟು ಬೇಕು ಅಂತ ಕೇಳೋದು ಬೇಡ ನಡೆದಾಡ್ಲಿಕ್ಕೆ ಕಾಲು ಕೊಟ್ಟಿದ್ದಾರಲ್ಲ ದೇವರು ಎಷ್ಟೋ ಜನಕ್ಕೆ ಕಾಲೇ ಇಲ್ಲ ಅದು ಮೇಲೆ ನೋಡಿ ಆನಂದ ಪಡಬೇಕಲ್ವೇ ಅದರಲ್ಲಿ ತೃಪ್ತರಾಗಿ ಬದುಕಬೇಕು ನಾವು ಇಲ್ಲದೆ ಇರೋದಕ್ಕೆ ಹಾತು ನಾವೇ ದುಃಖ ಪಟ್ಟುಕೊಳ್ತಾರ ದುಃಖ ತಂದುಕೊಳ್ತಾರ ಆ ಹುಡುಗ ಹೇಳಿದ ಮಾತು ಬಹ ದೊಡ್ಡ ಸ್ಥಾನಕ್ಕೆ ಆಮೇಲೆ ಆ ಹುಡುಗ ಆಡಿದ ಮಾತು ಇಷ್ಟು ಚೆನ್ನಾಗಿದೆ ಅಂದ್ರೆ ನಾ ಇದೊಂದು ಸತ್ಯಾಂಶ ಅರ್ಥ ಮಾಡಿಕೊಂಡ್ರೆ ನಮ್ಮನ್ನು ಎಲ್ಲಿ ಇಟ್ಟಿದ್ದಾರೆ ದೇವರು ಏನ್ ಕೊಟ್ಟಿದ್ದಾರೆ ರಾಮರಾಜ್ಯದಲ್ಲಿ ಪ್ರತಿಯೊಬ್ಬರು ಇದನ್ನು ಅರ್ಥೈಸಿಕೊಂಡಿತ್ತು ರಾಮರಾಜ್ಯದಲ್ಲಿ ಇದನ್ನು ಪ್ರತಿಯೊಬ್ಬರಿಗೆ ಅರ್ಥ ಆಗಿತ್ತು ನಮಗೇನು ಬೇಕೋ ಅದನ್ನು ಕೊಡುವ ದೇವರಿದ್ದಾನೆ ಆ ಕಳತನ ಬರುತ್ತಾ ಸುಳತನ ಬರುತ್ತಾ ಬೇರೆಯವರ ಸಂಪತ್ತನ್ನು ತಾನ ಅಪಹರಣ ಮಾಡಿತಾನಾಗ ರಾಮರಾಜ್ಯ ರಾಮರಾಜ್ಯದ ಗುಟ್ಟೆ ಏನು ಅಂತ ಆಚಾರ್ಯರು ಬಿಚ್ಚಾಡ್ತಾರೆ ನಮಗೆ ಕೊಡಬೇಕು ನಾವು ಅನುಭವಿಸಬೇಕು ನಮ್ಮ ಪೂರ್ವ ಕರ್ಮದಲ್ಲಿ ಇತ್ತು ಅಂತಂದ್ರೆ ಅದನ್ನು ಕೊಡುವ ಭಗವಂತ ನಮಗೆ ರಾಮದೇವ ಕೊಡ್ತಾನೆ ನಾನು ನಿಮಗೆ ಆಗ್ತೊಳ್ಳೆ ನಿಂದು ಬೇಡ ನೀ ಕೊಡೋದು ಯಾರು ಕೊಡೋದು ಬೇಡ ಬೇರೆಯವ್ರು ಕೊಟ್ಟರೆ ಪುರುಷರು ಕೊಟ್ಟರೆ ಮನೆ ತನಕ ದೇವರು ಕೊಟ್ಟರೆ ಕಡೆ ತರ್ಕ ನೀ ಕೊಟ್ಟಿದ್ದು ಸಾಕು ಸಹ ಆಯಿತು ನಮಗೆ ನೀನು ಯಾರು ಕೊಡೋದು ಬೇಡ ನಮಗೆ ಈ ಭಾವ ಅಂದರೆ ಇದು ವೈಷ್ಣವ ಸಿದ್ಧಾಂತದ ಗುರುತು ಯಾಕೆ ವೈಷ್ಣವರಾಗಿರಿ ಎಲ್ಲರು ಅಂತಾರೆ ಕ್ರಿಶ್ಚಿಯನ್ರು ಹೇಳ್ರಿ ಈ ಥರ ಹೇಳಿ ಜನರನ್ನು ಪರಿವರ್ತನೆ ಮಾಡಿ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಾಗಲಿಲ್ಲ ಆದರೆ ನಮ್ಮಲ್ಲಿ ಎಲ್ಲರೂ ವೈಷ್ಣವರಾದ ಒಂದು ಕಾಲ ಇದೆ ರಾಮರಾಜ್ಯದಲ್ಲಿ ಇದರಂತೆ ಭಿಮರಾಜ್ಯದಲ್ಲಿ ಎಲ್ಲರೂ ವೈಷ್ಣವರಾಗಿದ್ರು ಎಲ್ಲರಿಗೂ ಸುಖವಾಗಿದ್ರು ಸುಭಿಕ್ಷೆ ಇತ್ತು ಇವತ್ತೂ ಮೋಸ ಕೂಡ ರಾಮರಾಜ್ಯ ಕೊಡ್ತೇವೆ ಅಂತ ಆಮೇಲೆ ರಾಮರಾಜ್ಯ ಹಾಗಿತ್ತು ಯಾಕಿತ್ತು ಹೇಳೋಲ್ಲ ಯಾಕಿತ್ತು ಅಂತ ಯಾರು ಹೇಳೋಲ್ಲ ಅನು ಬಾಲಕ ಅವರಿಗೆಲ್ಲ ಜಾತಿ ಪದ್ಧತಿ ಅಂತ ಮತ್ತೆ ಕೃತಿಗೆ ಬಂದು ಕೂತ್ಕೋತಾರೆ ಜಾತಿ ಪದ್ಧತಿ ಅವಾಗೆಲ್ಲ ಅವಾಗ ತೊಂದರೆ ಇರೋ ಜಾತಿ ಪದ್ಧತಿ ಈಗ ಮಾತ್ರ ಯಾಕಪ್ಪ ತೊಂದರೆ ವರನಾಶ್ರಮ ಧರ್ಮದ ಪದ್ಧತಿ ಎಂದಿಗೂ ತೊಂದರೆ ಅಲ್ಲ ಪ್ರಸನ್ನತೈತರ ಬಾಯಿ ಕೇಳಬೇಕು ಅದನ್ನು ಪ್ರಸನ್ನ ತೆರೆತರು ಮನೆ ಮನೆಯ ಹರಿಯ ಆಲಯವಾಗಬೇಕು ಅಂತ ಎಲ್ಲ ದೊಡ್ಡ ಮನಸ್ಸಿನ ತೂಕ ಇಟ್ಟುಕೊಂಡು ಒಂದೊಂದು ಪದ್ಯ ತುಂಬಾ ಸೊಗಸಾಗಿ ಜನಗಳಿಗೆ ಕರೆ ಕೊಡ್ತಾರೆ ಅದನ್ನೆಲ್ಲ ಆ ಕ್ರಮದಲ್ಲಿ ಅದನ್ನೇ ಇಟ್ಟುಕೊಂಡು ಅಂದ್ರೆ ಗುಣೇಶ್ಚ ಸರ್ವೇ ರುದಿತಾಶ್ಚ ಸರ್ವೇ ಯಥಾ ಯಥ ಯೋಗ್ಯತೆಯೋಚ ಹೆಚ್ಚಿದೆ ಪುಣ್ಯ ಮಾಡಿದ್ದಾರೆ ಹೆಚ್ಚು ಓದಿದ್ದಾರೆ ಅವ್ರಿಗಿರ್ಬೇಕು ಅದನ್ನು ಅವ್ರು ಕೊಡ್ತಾ ಇದ್ದಾರೆ ನಾ ಯಾರು ಹೊಟ್ಟೆ ಹುಡ್ಕೊಳ್ಳಿ ನನಗಿರ್ಬೇಕು ಅದನ್ನು ಕೊಡ್ತಾ ಇದ್ದಾರೆ ಕೆಲವು ಕಾಲದ ಹಿಂದೆ ಬ್ರಿಟಿಷರು ದುಡ್ಡಿನ ಭೂತ ಹಚ್ಚೋದಕ್ಕೆ ಮುಂಚೆ ನೋಡಿ ಮನೆಯಲ್ಲಿ ಬಡವರು ಗಿಡವರು ಅಂತ ಯಾರು ಇರ್ತಾನೆ ಇರಲಿಲ್ಲ ಸುಖವಾಗಿರ್ತಿದ್ರು ಅವರಂತೂ ಇಲ್ಲ ಇವರಂತಿಲ್ಲ ನಮಗದಿಲ್ಲ ಇದಿಲ್ಲ ಯಾರು ದುಃಖ ಪಡ್ತಿದ್ರ ದೇವರು ಬೇಕಾದ್ರು ಕೊಟ್ಟಿದ್ದಾರೆಪ್ಪ ಇಟ್ಟು ಕೊಟ್ಟಿರೋದು ನಂಬು ಕೊಟ್ಟಿರೋದೆ ಹೆಚ್ಚು ಆನಂದವಾಗಿರೋದು ಎಲ್ಲ ಕಡೆಯಲ್ಲಿ ನಾವು ನೋಡ್ತೇವೆ ಅದನ್ನ ಬಿಟ್ಟು ನೀವು ಮುದುಕಿನ ಹಳೆ ಕಾಲದ ಮುದುಕಿರನ್ನ ನೀವು ಪಟ್ಟನ ಕರ್ಕೊಂಡು ಬಂದಿದ್ದು ಬಹಳ ಕಷ್ಟ ಇರೋದು ನನೀಗ ಆ ಸೋಂಕಿ ಕೊಡ್ತೇನೆ ನಂಗೆ ಬೇಡ ನಮ್ಮ ಯಜಮಾನಿರ್ತೇನೆ ಇವತ್ತು ಯಾವ್ದೂ ಇಲ್ಲ ಯಾವ ನಿಶ್ಚಯವೂ ಯಾರಿಗೂ ಇಲ್ಲ ಯಾರೇನ್ ಮಾಡಿದ್ರು ಅವ್ರು ಮಾಡಿದ್ರೆ ನಾನು ಮಾಡಬಹುದು ಯಾವುದು ಒಳ್ಳೆದ್ದು ಕೆಟ್ಟದ್ದು ಆಲೋಚನೆ ಮಾಡೋದು ಗೊತ್ತಿಲ್ಲದೆ ಇರುವಂತೆ ಎಲ್ಲಾ ಸಂತಿಕೆಯನ್ನು ಕಳ್ಕೊಂಡು ಬದುಕ್ತಾ ಇದ್ದೇನೆ ಆದರೆ ಇದೆಲ್ಲ ನಮ್ಗೆ ಮಾದರಿ ಯಾವ ರೀತಿಯಲ್ಲಿದ್ದರು ಯಾವುದು ನಿಜವಾಗಿಯೂ ಸುಖದ ಮಾರ್ಗ ಏನು ಸುಖ ಅಂದ್ರೆ ಏನು ದುಃಖ ಇಳದೇ ಇರೋ ಅವಸ್ಥೆನೇ ನಾವು ಭಾರಿ ಸುಖ ಅಂತ ಹೇಳ್ಕೊಟ್ಟಿದ್ದೇವೆ ಅಲ್ಲ ನಿಜವಾಗಿ ಸುಖ ಒಂದು ಕರ್ಮ ಬೇರೆ ಇದೆ ಆ ಸುಖ ಪಡೋದೇ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ ಸಮಸ್ತ ರೋಗಿ ಯಾರು ಯಾವ ರೋಗ ಇದೆ ಇವತ್ತು ಪ್ರಪಂಚಕ್ಕೆ ರೋಗ ಪಡ್ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ರೋಗ ಪಡ್ಕೋತಾ ಇದೆ ಅಂತಂದ್ರೆ ಇನ್ನು ಅನರ್ಥ ಮಾಡ್ತಾ ಇದ್ದೇವೆ ಎಷ್ಟು ಆತಂಕದಲ್ಲಿ ಬದುಕ್ತಾ ಇದ್ದೇವೆ ಆದರೆ ಸಮಸ್ತ ರೋಗಾ ದಿರುಜಿತ ಜನಾ ಯಾವ ರೋಗ ಯಾರೂ ಇಲ್ಲ ಸಹಸ್ರ ವರ್ಷದ ತನಕ ಲಕ್ಷಗಳ ತನಕ ವರ್ಷಗಳ ಆನಂದವಾಗಿ ಉದಿತ್ತಾರೆ ಆಯುಷ್ಯ ಮುಗಿತು ಅಂತ ಬರಬೇಕು ದೊಡ್ಡವರಿದ್ದಾಗ ಕಿರಿಯರು ಸತ್ತು ಅಂತ ಒಂದು ಪ್ರಕರಣವೇ ಇದೆ ಅವರವರ ಆ ಮರ ಚೆನ್ನಾಗಿ ಹಣ್ಣು ಕೊಟ್ಟು ಕೊಟ್ಟು ಕೊಟ್ಟು ಹಣ್ಣಾಗಿ ಆಯಿತಪ್ಪ ಇನ್ನೆಲ್ಲ ಮುಗಿತು ಅಂತ ಆ ಹಣ್ಣು ಮರ ಉದುರಬೇಕಷ್ಟೇ ಹೊತ್ತು मध्यदेनो आगो अय्यो पाप हेबारुष्ठान पापावे आता समस्त रोगाजाश्च सर्वे सहस्रयुष ऊर्जित धनी तम तमगे बेहतर धन आदि समृद्धवा क्रम बदत्यू निजवा सर्वेजरा निबलोपन्नाथे सदोपन्ना समस्तोष्चा मैल बर शुरुआत तले कूद ब ಇದರ ಹಿನ್ನೆಲೆ ಎಲ್ಲ ಕೆಟ್ಟು ಕೊಡುತ್ತೆ ರೋಗವನ್ನು ಯಾರು ಸೃಷ್ಟಿ ಮಾಡ್ತಾರೆ ಗೊತ್ತಾ ವೈದ್ಯರೇ ರೋಗ ಸೃಷ್ಟಿ ಮಾಡುತ್ತಾರೆ ಅವ್ರು ರೋಗ ಸೃಷ್ಟಿ ಮಾಡಲಿಲ್ಲ ಅಂದ್ರೆ ರೋಗಕ್ಕೆ ಪೂರ್ಣ ಚಿಕಿತ್ಸೆ ಕೊಟ್ಟರೆ ನಾಳೆ ನಮ್ಗೆ ಏನ್ ಕೆಲಸ ಇರುತ್ತೆ ಎಂದ ನ್ಯಾಯವಾದಿಗಳೇನೆ ಅನ್ಯಾಯ ಉಂಟಾಗ್ತಾರೆ ನಮ್ಮ ಈ ಇಂಥ ಕೆಟ್ಟ ಸಾಮ್ರಾಜ್ಯ ಈ ಅತಿ ವಿಚಿತ್ರ ಅಂತಂದ್ರೆ ಆಂಟಿವೈರಸ್ ಯಾರು ಕಂಡು ಹಿಡಿತಾರೋ ಅವರೇ ವೈರಸ್ ಕಂಡು ಬಿಡೋ ನಮ್ಮ ಐದ ಕೊಂಡ್ಕೊಳ್ಳಿ ಬ್ಲಾಕ್ ಮೇಲ್ಗಳು ಎಲ್ಲ ಕಡೆಯಲ್ಲಿ ಹೀಗಾದ್ರೆ ಅಂದ್ರೆ ಯಾರು ನಮ್ಮನ್ನ ಒಳ್ಳೆ ಮಾರ್ಗಕ್ಕೆ ಕೈಕೊಂಡು ಹೋಗ್ಬೇಕು ಅವರೇನೆ ಅಬದ್ಧ ಮಾರ್ಗಕ್ಕೆ ಕೈಕೊಂಡು ಹೋದ್ರೆ ಇದು ಯಾವುದು ಆಕಾರಕ್ಕಿರಲಿಲ್ಲ ಅದರಿಂದ ಆಕಾರದಲ್ಲಿ ಯಾರಿಗೂ ಮುಪ್ಪೆ ಬರ್ತಿರಲಿಲ್ಲ ಇವತ್ತು ತಿನ್ನುವ ಆಹಾರ ಎಲ್ಲ ವಿಷನೇ ಎಲ್ಲ ಆಹಾರ ವಿಷ ಬಳಕೆ ಮಾಡುವುದು ಸಿದ್ಧಪಡಿಸುವುದು ರಂಗರಂಗಾಗಿರ್ಬೇಕು ನೋಡ್ತಾರೆ ಹೊರತು ಒಳಗಡೆ ಗುಣಮಟ್ಟ ಯಾರು ನೋಡೋದ ಪೌಷ್ಟಿಕಾಂಶ ಯಾರು ನೋಡೋದು ಆದರೆ ಅನುದ್ಧ ಸೇವನೆ ಮಾಡಿದರೆ ಬೇಗು ಮುಪ್ಪು ಬರುತ್ತೆ ರೋಗ ಬರುತ್ತೆ ಅಲ್ಲ ಇದೆ ಅಲ್ಲಿ ಯಾರಿಗೂ ಸರ್ವೇ ಅಜರಹ ಯಾರಿಗೂ ಮುಪ್ಪಿಲ್ಲ ಇದರ ಮೇಲೆ ನಿತ್ಯ ಬಲೋಪನ್ನ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಗಳು ಹೇಳ್ಬೇಕು ಅಷ್ಟು ಪೂರ್ಣ ಮಟ್ಟದಲ್ಲಿ ಇರ್ತಿತ್ತು ತಮ್ಮ ಸಿದ್ಧಿ ಮಂತ್ರಾಗಲಿ ಆಲೋಚನೆಯಾಗಲಿ ಎಲ್ಲದರ ಪೂರ್ಣ ಸಿದ್ಧಿ ಅದನ್ನು ಪೂರ್ಣ ಪಡೆದಿದ್ದವರು ವಾಮಶಿಕವಾಗಿ ಒಂದೇ ಇದ್ದಿದ್ದರಿಂದ ಅವರವರಿಗೆ ಅವರವರ ಕುಲದ ಆಕಸವಿನ ಸವಿಯಾದ ಸಿದ್ಧಿ ಇದಿರುತ್ತಿತ್ತು ಸಮಸ್ತ ದೋಷ ಇಷ್ಟ ಸದಾ ವಿಹೀನ ಯಾವ ದೋಷವೂ ಇಲ್ಲ ಇದೆಲ್ಲ ಸತ್ಯಲೋಕದ ಲಕ್ಷಣ ಸಹಜವಾಗಿ ಹಿಂಗಿರುತ್ತಾರೆ ರಾಮಚಂದ್ರ ದೇವರು ತನ್ನ ಆಳ್ವಿಕೆಯಲ್ಲಿ ಇದನ್ನೆಲ್ಲ ಬದಲಾವಣೆ ಮಾಡಲಿ ಯಾವಾಗ ಎಲ್ಲ ಪದಾರ್ಥಗಳಲ್ಲಿ ತಿನ್ನೋದು ಉಣ್ಣು ನೋಡೋದು ಎಲ್ಲದರಲ್ಲೂ ಗುಣಮಟ್ಟ ಹೆಚ್ಚಾಗ್ತಾ ಆಗುತ್ತೆ ಒಂದು ನಾಲ್ಕೈದು ಸ್ವಲ್ಪ ಎಲ್ಲರೂ ಮನೆಯೊಳಗ ಕೂಡ ಹಾಕಿದ್ದಕ್ಕೆ ಕಾರ್ಖಾನೆ ಗಾಡಿಗಳು ನಿಂತು ವಾತಾವರಣ ಎಷ್ಟು ಆಗುತ್ತೆ ಆ ಗಾಳಿ ತಗೊಂಡ್ರೆ ರೋಗವಾಸಿ ಆಯಿತು ಅಷ್ಟೇ ಎಲ್ಲಿಂದ ಬರ್ತಾ ಇತ್ತು ಅಂತ ಗೊತ್ತಾಗ್ತದೆ ಎಲ್ಲ ನಗ ನದಿ ಎಲ್ಲ ಎಲ್ಲ ಸ್ವಚ್ಛ ಆಗೋದು ಮನುಷ್ಯ ಎಷ್ಟು ಕೊಳುಕು ಎಷ್ಟು ಹೊಲಸು ಅಂತ ಎಲ್ಲರೂ ಬರ್ತಾ ನಾವೇ ನಮ್ಮ ಪ್ರಪಂಚವನ್ನ ಸುತ್ತು ವಾತಾವರಣವನ್ನ ಎಷ್ಟು ಕೆಡಿಸ್ತಾ ಇದ್ದೇವೆ ಬೇರೆ ರಾಕ್ಷಸರು ಬೇಕಾ ಉದುಕಿಗೆ ಯಾರು ಬೇರೆ ಭೂತ ಪ್ರೇತ ರಾಕ್ಷಸರು ಯಾರು ಕಾಣೋದೇ ಇಲ್ಲ ಮನುಷ್ಯನೇ ಆಕಾರ ತಾಳಿತಾರೆ ಮನುಷ್ಯನೇ ಆ ಕೃತ್ಯಗಳನ್ನು ಎಷ್ಟು ದೊಡ್ಡ ಅನರ್ಥ ನಡೀತಾ ಇದೆ ಅಂತ ನಮಗೆ ಪರಿಚಯ ಆಗುತ್ತೀ आखार के सर्वे मरोद्यज कंच भगवंत आ सत्यांश अलविको आवस्थि स्वल्प देश प्रेम जगृति आगे याके प्रधानी नमने आलो व्यक्ति मेद व्यक्ति देश के प्रीति हूँ कार्यक्रम ಸಾಮಾನ್ಯ ಒಬ್ಬ ಮನುಷ್ಯ ಎಷ್ಟು ಮಾಡಬಲ್ಲ ಅಂತಂದರೆ ಇನ್ನು ಸ್ವಯಂ ಭಗವಂತ ಬಂದಲ್ಲಿ ನಿಂತುಕೊಂಡಿದ್ದರೆ ಅವನ ಆಡಳಿತದಲ್ಲಿ ಆಗ ಸಾಂಖ್ಯ ಯೋಗ ಈಗಿನ ಸಾಂಖ್ಯ ಈಗಿನ ಯೋಗ ಅಲ್ಲ ಪಾತಂಜಲ ಯೋಗ ಅಲ್ಲ ಯೋಗ ಅಂತಂದರೆ ಭಕ್ತಿ ಯೋಗ ಆದಿ ಯೋಗಗಳು ಅದಕ್ಕೆ ಪೋಷಕವಾದಂತಹ ವಿಚಾರಧಾರೆ ಅದರಂತೆ ಸಾಂಖ್ಯ ಹೀಗೆ ಪ್ರತಿಯೊಂದೂ ಕೂಡ ಧರ್ಮ ಇದೆಲ್ಲದರ ಬಗ್ಗೆ ಪರೀಕ್ಷೆಯಾದ ಪಾಠದ ಅಂದರೆ ಯೂನಿವರ್ಸಿಟಿಗೆ ಡೀನ್ ಆಗಿದ್ದವರು ಹನುಮಂತದೇವರು ಇಡೀ ಅದರ ಆಳ್ವಿಕೆಯನ್ನು ನೋಡ್ಕೊಳ್ತಾ ಇದ್ದವರು ಹನುಮಂತದೇವರು ಎಲ್ಲ ಕಡೆಯಲ್ಲೂ ಕೂಡ ಧರ್ಮಾನುಷ್ಠಾನ ಅವರವರ ಇದನ್ನೆಲ್ಲ ತಪ್ಪು ಮಾಡಿದ್ರು ಅಂದರೆ ಅವರ ಶಿಕ್ಷಣ ಅವರಿಗೆ ವಿಚಾರವೇ ಇಲ್ಲ ಶಾಸ್ತ್ರ ಏನು ಹೇಳುತ್ತೆ ಹಾಗೆ ನಡ್ಕೊಡಬೇಕು ಧರ್ಮಾನುಷ್ಠಾನು ಅವರಿಗೆ ಬೇಕಾದ ಪುರಸ್ಕಾರ ಈ ವ್ಯವಸ್ಥೆ ಆಗೋಯಿತು ಅಂದರೆ ಯಾರು ಅಧರ್ಮ ಮಾಡಲಿಕ್ಕೆ ಬರೋದೇ ಇಲ್ಲ ಅಂಥ ವಾತಾವರಣ ಅದಕ್ಕೆ ಬೇಕಾದ ತಿಳುವಳಿಕೆ ಪ್ರತಿಯೊಬ್ಬರಿಗೆ ತಿಳುವಳಿಕೆ ಬರಬೇಕು ಆ ರೀತಿಯಲ್ಲಿ ಒಬ್ಬ ಸಾವನ್ನ ಚಂಡ್ರು ಕೂಡ ಯಾವ್ದು ಸರಿ ಯಾವ ತಪ್ಪು ಅದನ್ನು ತಿಳುವಳಿಕೆ ಕೊಡಬೇಕು ಪ್ರಾಣಿಗಳು ಮಾತಾಡ್ತಾ ಇದ್ರು ಒಂದು ಧರ್ಮ ಕೇಳ್ತಾ ಇದ್ದರು ಇನ್ನು ಆ ವಾತಾವರಣ ಇನ್ ಯಾವ ರೀತಿಯಲ್ಲಿ ಇರಬಹುದು ಆ ವಾತಾವರಣದ ಸೃಷ್ಟಿಯಲ್ಲಿ ಹರಿವಾಯುಳು ಆ ಕಾಲಕ್ಕೆ ರಾಮ ಹನುಮತ್ ರೂಪಗಳಲ್ಲಿ ಅದನ್ನು ತಂಬಿತು ಸಮಸ್ತ ರತ್ನೋದ್ಭರಿತಾಜ ಪೃಥ್ವಿ ಯಥೇಷ್ಟ ಧಾನ್ಯ ಬಹುದುಗ್ಧ ಗೋಮತಿ ಎಷ್ಟು ವಿಚಿತ್ರ ಅಂದ್ರೆ ಕಲ್ಲು ಕಲ್ಲುಗಳಲ್ಲ ಏನ್ ಬರ್ತಾವೆ ಬೇರೆ ಬೇರೆ ಸಂಪತ್ತ ಬೇಡ ಅನೇಕ ಬಾರಿ ಆ ಧಾನ್ಯಾದಿಗಳು ಬರ್ತಾ ಇದ್ದೀವಿ ಎಷ್ಟು ತಿಂತೀರಿ ಎಷ್ಟು ಕೊಡ್ತೀರಿ ನೀತುಗೋ ನೀತುಗೋ ಬೇಕಾದ ಚಲತಾ ಇರಬೇಕು ಎಷ್ಟು ಚಲದ ಮಾತು ಉಕ್ಕಿತಾ ಇತ್ತು ಮೈ ತುಂಬಿ ಕೊಡ್ತಾ ಇತ್ತು ಸಮೃದ್ಧವಾದ ಮಳೆ ಒಳ್ಳೆ ಬೆಳೆ ಒಳ್ಳೆ ಕ್ಷೀರಾದಿಗಳು ಇದು ಹೆಚ್ಚಿದ್ರೆ ಒಬ್ಬರದ ಇನ್ನೊಬ್ಬರು ಕಿತ್ತುಕೊಳ್ಳುವ ಪ್ರಸಂಗವೇ ಇಲ್ಲ ಕಮ್ಮಿ ಆಗುತ್ತೆ ಅಂತಂದ್ರೆ ಅವಲೋ ಭಾವಿ ಬೇರೆ ಹೆಚ್ಚಾಗುತ್ತೆ ಒದ್ದಾಟ ಹೆಚ್ಚಾಗುತ್ತೆ ಬೇಕಾಷ್ಟಿದೆ ಅಂತಂದ್ರೆ अदर बे लक्ष्य यथाक्रमु समस्तगंधाच सदाति हृदय रस मनोहरा तब्दे श्रवणाधिहारण स्पर्श्च सर्वे स्पर्शेन्याचि दुखम भूतंचित यारू दुख बल के अवकाश इलाे सुगंध मनोहर वाद रसूे शब्द अदरत स्पर्श आक्रमतावरण हे प्रतियोग आनंद मोक्ष निर्वाय ಅದರ ಪರಿಚಯ ಒಂದು ಸ್ಥೂಲ ಪರಿಚಯ ಮಾತ್ರ ಇಲ್ಲಿ ಮಾಡಿಸುವಂತೆ ಮಾಡುತ್ತಾ ಒಬ್ಬರಿಗೂ ದುಃಖ ಆಗಬಾರ್ದು ಒಬ್ಬರಿಗೆ ಬಿದ್ದ ಇಲ್ಲ ಅವರವರ ಸಂಪತ್ತು ಎಲ್ಲಿ ಕಳೆದು ಹೋಗ್ಬಿಡುತ್ತಪ್ಪ ಎಲ್ಲಿ ನಮ್ಮ ಸಂಪತ್ತನ್ನು ಕಿತ್ತುಕೊಂಡು ಬಿಡುತ್ತಾರೋ ಅನ್ನುವ ಆತಂಕ ಒಬ್ಬರಿಗೂ ಇಲ್ಲ ಕಶ್ಚರ ಪ್ರೀಲೇ ಇಲ್ಲ ಆದ್ರಿಂದಲೇ ಒಬ್ಬನು ಮಕ್ಕಳಿಲ್ಲ ಅಂತ ಹೇಳಿ ಮಕ್ಕಳಾಗಲಿಲ್ಲ ಅಂತಂದ್ರೆ ಏನರ್ಥ ಈ ಜನ್ಮದಲ್ಲೋ ಅಥವಾ ಜನ್ಮಾಂತರದಲ್ಲೋ ಏನೋ ಅಧರ್ಮ ನಡೆಸಿದ್ದೇವೆ ಮಕ್ಕಳಿಲ್ಲ ಅಂದ್ರೆ ಸುಮ್ಮನೆ ಕುಟುಂಬದಲ್ಲಿ ಏನೋ ಅಧರ್ಮ ನಡೆದಿದೆ ಹಾಗಾದ್ರೆ ಅಥವಾ ಕೆಟ್ಟ ಪುತ್ರರು ಇದ್ದವರು ಅಷ್ಟೇ ಒಳ್ಳೆ ಮಕ್ಕಳಿಲ್ಲ ಅಂತಂದ್ರೆ ಅವರು ಕೂಡ ಏನ್ ಮಾಡಬೇಕು ಹೆಚ್ಚೆಚ್ಚು ಧರ್ಮಶೀಲರಾಗಬೇಕು ನಿಜ ಬಹಳ ಚೆನ್ನಾಗಿರುತ್ತಾರೆ ಇಬ್ಬರನ್ನ ಕುತ್ತಿಗೆ ಕಲ್ಲು ಕಟ್ಟಿ ನೀರೊಳಗೆ ಹಾಕಬೇಕು ಯಾರಿಬ್ಬರನ್ನ ತುಂಬಾ ದುಡ್ಡಿದ್ದು ದಾನ ಕುತ್ತಿಗೆ ಕಟ್ಟ ದುಡ್ಡಿರೋದೇ ಇದಕ್ಕೆ ತಾನು ದುಡ್ಡು ಹೆಚ್ಚು ಸಂಪಾದನೆ ಮಾಡಿದ್ದೆ ಯಾರಿಗೆ ಎಲ್ಲಿ ಸದ್ವಿನಿಯೋಗ ಮಾಡಬೇಕು ಅಂತ ಅದನ್ನು ವಿನಿಯೋಗ ಮಾಡಲಿಕ್ಕೆ ಸುಮ್ನೆ ಇಟ್ಕೊಂಡು ಕೂತಿದ್ರೆ ಪ್ರಯೋಜನ ಇಲ್ಲ ಅದನ್ನು ತಪ್ಪಾಡ್ತಾ ಇದ್ದಾನೆ ಅವನನ್ನ ಅವನು ಬದುಕಿರೋದೆ ಬೇಡ ಅವನ ಕುತ್ತಿಗೆ ಕಲ್ಲು ಕಟ್ಟಿ ನೀರೊಳಗೆ ಮುಲುಪಡಿಸ್ಬಿಟ್ಟಿರಿ ಇದು ಇದರ ರೀತಿಯಲ್ಲಿ ಆಡಿದ ಮಾತು ಇನ್ನೊಬ್ಬ ಅತ್ಯಂತ ದರಿದ್ರಿದ್ದಾರೆ ಆದ್ರೂ ತಪಸ್ಸು ಮಾಡುವ ಒಂದು ಪಾರಾಯಣ ಕೂಡ ಮಾಡುವ ಮುಳುಗಿಸಲಿ ದಾರಿದ್ಯ ಇರೋದೇ ನನ್ನ ನನಗೆ ಪಾಪ ಇದೆ ಅದನ್ನು ಕಳ್ಕೊಳ್ಬೇಕು ಅಂತ ಅದ್ರ ಸೂಚನೆ ಕೊಡ್ತಾ ಇದ್ದಾನೆ ಭಗವಂತ ಆ ಸೂಚನೆ ಏನಬೇಕು ಇದ್ರ ಹಾಗೆ ನಿಂತಿದ್ದರೆ ಆ ಆ ತುಂಬ ಬದುಕಿರೋದು ಬೇಡ ಅಂತಾರೆ ಅಂದರೆ ಅಷ್ಟು ನಿಷ್ಠೂರವಾಗಿ ಮಾತಾಡ್ತಾರೆ ದರಿದ್ರ ಇದ್ದ ಅಂತಂದರೆ ಅವರು ಹೆಚ್ಚು ತಪಸ್ಸಾದಿಗಳನ್ನು ಮಾಡಿ ತನ್ನ ದಾಳಿದರೆ ಅದು ಪಾಪಮೂಲ ಪಾಪ ಕಳ್ಕೋಬೇಕು ಇದು ಎಲ್ಲರೂ ತುಂಬ ರಹಸ್ಯಗಳನ್ನು ಶಾಸ್ತ್ರ ಕೇಳ್ತಾ ಇದ್ದರೆ ಅಲ್ಲಿ ಕೊಡುವ ಉಪದೇಶ ಮಟ್ಟ ಅದೆಲ್ಲ ಬೇರೆನೆ ನಮ್ಮನ್ನು ಬಳಕೆದನ್ನು ಹೊಡೆದು ಹೊಡೆದು ಹೊಡೆದು ಒಳ್ಳೆ ಶಿಲೆ ಮಾಡಿದಂತೆ ಒಳ್ಳೆಯ ಪ್ರತೀಕ ವಿಗ್ರಹ ನಿರ್ಮಾಣ ಮಾಡಿದಂತೆ ಮಾಡಿಬಿಡ್ತಾರೆ ಅಷ್ಟು ಅದ್ಭುತವಾದ ಕಲೆ ಶಾಸ್ತ್ರದ ವಚನಗಳಿಗಿದೆ ಕೆಟ್ಟ ಕೆಟ್ಟ ಹೆಂಡತಿ ಇಂತಿ ಯಾರು ಇಲ್ವೇ ಕೆಟ್ಟ ಹೆಂಡತಿ ನನಗೂ ಹೊಂದಾಣಿಕೆ ಇದೆ ಇಂತಹ ಪ್ರಸಂಗ ಇತ್ತು ಎಷ್ಟು ಚೆನ್ನಾಗಿತ್ತು ಕೇಳಲಿಕ್ಕೂ ಎಷ್ಟು ಚೆನ್ನಾಗಿದೆ ರಾಮರಾಜ್ಯ ಸ್ತ್ರೀಯೋ ನಚ ವಿಧವಾ ಕಥಂಚಿತ ಇಡೀ ಭೂಮಂಡಲದಲ್ಲಿ ಎಲೆ ಹುಡುಕೊಂಡು ಬಂದ್ರು ಒಬ್ಬ ವಿಧವಾ ಸ್ತ್ರೀ ಗಂಡನ್ನು ಕಳ್ಕೊಂಡು ಬಂದ ಹೆಣ್ಣುಮಗಳೇ ಇಲ್ಲ ಎಲ್ಲಿ ಇಂಥ ಅದ್ಭುತವಾದ ವಾತಾವರಣ ಸೃಷ್ಟಿಯಾಗಿತ್ತು ನಚವೈ ನವಯಿ ಉಮಾಂಸಬಹುದು ಅಷ್ಟೇ ಅಲ್ಲ ಹೆಂಡತಿಯನ್ನು ಕಳ್ಕೊಂಡವ ವಿಧವರಾಗುತ್ತಾರೆ ಒಬ್ಬನು ಕೂಡ ಹೆಂಡತಿಯನ್ನು ಕಳ್ಕೊಂಡವರು ಇಲ್ಲ ಗಂಡನ್ನು ಕಳ್ಕೊಂಡು ಇಬ್ಬರು ಅತ್ಯಂತ ಪ್ರೇಮದ ಬಹುಕಾಲದ ತನಕ ಸಂಸಾರ ನಡೆಸುತ್ತಾರೆ ಯಾರನ್ನು ಕಳ್ಕೊಂಡ್ರು ಯಾರಿಗೆ ಆ ಒಂಟಿ ಬದುಕಿಗೆ ಅರ್ಥವೇ ಇಲ್ಲ ತುಂಬಾ ಕ್ಲೇಷ ಆ ಬದುಕಿನಲ್ಲಿ ಅದು ಗಂಡ ಹೆಂಡತಿಯನ್ನು ಕಳ್ಕೊಂಡ್ರು ಹೆಂಡತಿ ಗಂಡನನ್ನು ಕಳ್ಕೊಂಡ್ರು ಬಹಳ ಕಷ್ಟ ಇದೆ ಅಂತಹದ್ದು ಈ ಪ್ರಸಂಗವೇ ಇಲ್ಲ ರಾಮರಾಜ್ಯದಲ್ಲಿ ಯಾರು ಒಬ್ಬರಿಗೊಬ್ರು ಕಳ್ಕೊಂಡ್ರು ಅಂತ ತಮ್ಮ ಜೋಡಿಯನ್ನು ಇಲ್ಲವೇ ಈ ಕ್ರಮದಲ್ಲಿ ಏಕಪ್ರಕಾರವಾಗಿ ಬದುಕತಕ್ಕಂತಹ ಪ್ರೇಮಿಗಳಿತ್ತು ನಾನಿಷ್ಟೋ ಎಷ್ಟಬಹುವ ಕಸಚಿತ್ ನಷ್ಟಹಾನಿ ನ ಪೂರ್ವ ಮೃತ್ಯು ಪೂರ್ವ ಮೃತ್ಯು ಅಂತಂದರೆ ದೊಡ್ಡವರು ಬದುಕಿದ್ದಾಗಿ ಚಿಕ್ಕವರ ಮೊಮ್ಮೆ ಹೋಗಬಹುದು ಅಪಮೃತ್ಯು ಮುಂತಾದ್ರೆ ಇದು ಯಾವೂ ಇಲ್ಲ ನಮಗೆ ಯಾವ್ದೋ ಬಹಳ ಇಷ್ಟ ಆಯ್ತಪ್ಪ ಇದ್ರೊಳಗಿಟ್ವಿಲ್ಲ ಈ ಕ್ರಮದಲ್ಲಿತ್ತು ಯಥೇಷ್ಟಲ್ಯಾಭರಣ ಅನುಲೇಪನಾ ಏನು ಮಾಲ್ಯ ಭರ್ಣ ಅನುಲೇಪನಾ ಬೇಕೋ ಅದು ಸಮೃದ್ಧಿ ಯಥೇಷ್ಟ ಪಾನಾಶನ ವಾಸು ಎಲ್ಲರೂ ವೇಕಾಟಿ ಬಟ್ಟೆ ಬರೆ ಉಳಿಗೆ ತೊಡೆಗೆ ಅವೇನು ತಿನ್ನೋದು ಮುನ್ನೋದು ಎಲ್ಲ ಸಮೃದ್ಧವಾಗಿರಬೇಕು ಬಭೂರಿಷೇ ಜಗತಾಂ ಪ್ರಶಾಸತಿ ಪ್ರಕೃಷ್ಠ ಧರ್ಮೇಣ ಜನಾರ್ಧನೇ ಯಾರು ಈ ಪ್ರಕರಣ ಮನೆಯಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಒಳ್ಳೆಯ ಆಡಳಿತ ಅವರ ಮನೆಯಲ್ಲಿ ಯಾವುದೇ ಕೊರತೆ ಅವರ ಮನೆಯಲ್ಲಿ ಇರೋದೇ ಇದೆ ಬೇಕಾದ ಇಡೀ ಜಗತ್ತಿಗೆ ಖ್ಯಾತ ಬಂದು ಹೋಗಿರಲಿ ಅವರ ಮನೆಯಲ್ಲಿ ಸಂಪತ್ತು ಸುರಿತಾ ರಾಮಚಂದ್ರ ದೇವರ ಈ ಸಂಪತ್ತನ್ನು ಯಾರು ಚಿಂತನೆ ಮಾಡ್ತಾರೆ ಪಟ್ಟಾಭಿರಾಮದೇವರು ಅದಕ್ಕೆ ಭಟ್ಟಾಭಿರಾಮ ಪಟ್ಟದಲ್ಲಿ ಕೂತಿರುವ ರಾಮಚಂದ್ರದೇವನು ಯಾಕೆ ಚಿಂತನೆ ಮಾಡಬೇಕು ಅಂತಂದ್ರೆ ಅವನು ಪಟ್ಟ ಆಳ್ತಾ ಇದ್ದರೆ ನಮ್ಮ ಹೃದಯದ ಪಟ್ಟ ಆಳ್ತಾ ಇದ್ರೆ ಮನೆಯಲ್ಲಿ ಎಲ್ಲಿ ಕೊಡತೇ ಇದೆ ನಮಗೆ ರಾಮರಾಜ್ಯ ಇನ್ನೂ ನಡೆಯುತ್ತೆ ಮತ್ತು ಅದಕ್ಕೋಸ್ಕರ ಆಚಾರ್ಯರು ಇಷ್ಟು ವಿಸ್ತಾರವಾದಂತಹ ಕ್ರಮದಲ್ಲಿ ಚಿತ್ರಣ ಮಾಡಿದ ಸಬ್ಬ್ರಹ್ಮಶಿ ದಿವಾಕರಾದಿ ಮುರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ಪ್ರತಿಯೊಬ್ಬರು ಬಂದು ಪರಮಾತ್ಮರ ಪಾದಪೀಠಕ್ಕೆ ತಮ್ಮ ಕಿರೀಟ ಒತ್ತಿ ಒತ್ತಿ ಹೋಗ್ತರಬೇಕು ಅಂತಹ ಸಾಮ್ರಾಜ್ಯವನ್ನು ನಡೆಸ್ತಾ ನಿತ್ಯಂ ಪರೈಸ್ಸರೈರಥ ವಾನರೈಶ್ಚಾ ಸಂಪೂಜ್ಯ ಈಗ ಪ್ರತಿಯೊಬ್ಬರಿಂದಲೂ ಕೂಡ ಆರಾಧಿತನಾಗಿರೋದು ವಾರರಿಬಹುದು ನರಲಿರಬಹುದು ರಾಕ್ಷಸರಿರಬಹುದು ವಿಭೀಷಣ ಆಗಿರಬಹುದು ಎಲ್ಲರಿಂದಲೂ ಆರಾಧಿತನಾಗಿ ಪರಮಾತ್ಮ ನಡೆಸ್ತಾ ಇತ್ತು ಸಾಮ್ರಾಜ್ಯ ಸ್ಥೂಲ ಆಕಾರ ಹೀಗಿತ್ತು ಅನ್ನೋದನ್ನ ಚಿತ್ರಣ ಮಾಡ್ತಾ ಬರ್ತಾರೆ ಇದು ತಾತ್ಪರ್ಯ ನಿರ್ಣಯ ಮೂಲ ಹಂತ ಆದರೆ ಇನ್ನು ಇವತ್ತಿಗೆ ಮೊದಲನೇ ಪದ್ಯದ ಪ್ರವೇಶ ಕಲ್ಯಾಣ ತೀರ್ಥಗಾತ್ರಾಯ ಕಾವಿತಾ ಸಂಪ್ರದಾಯಿ ಶ್ರೀಮದ್ ವೆಂಕಟನಾಥಾಯಿ ಶ್ರೀನಿವಾಸಾಯ ಜಯ ನಮಃ ಶ್ರೀನಿವಾಸ ಕಲ್ಯಾಣ ನೋಡುವ ಸಂಘ ಪರಮಾತ್ಮನನ್ನ ನಿನ್ನೆ ಒಂದು ಸ್ಥೂಲ ಪರಿಚಯ ಪಡೆದಿತ್ತು यार वात ना यार चरित्र चेर के अर हो ऐनो अपिण आचरक कोसंग श्री मनोहर मार नीरदा भगदेवरा प्रेमचुंबित पत्पाई माम कर्णाक्री मनोहरा श्री मनोहर लक्ष्मीदेवियर मन अपहरण इडी जगत आलतकंत चि प्रकृति ಎಲ್ಲ ಅವಳು ಕಾಲು ಹೇಳ್ತಾರೆ ಎಲ್ಲರಿಗೂ ಸಹ ಒತ್ತಬೇಕು ಅಂಥವಳನ್ನು ಕಾಲುಗೆ ಹಾಕೊಂಡು ಕೂತಿದ್ದಾನೆ ಅಂತಂದರೆ ಅವಳು ಭಕ್ತಿ ಎಂದು ಪ್ರೀತಿಯಿಂದ ಅವಳ ಕಾಲು ಬಾದಿಸಿ ಏನು ಮಾಡಲಿ ಅಂತ ಅಷ್ಟು ಆ ಪರವಶನ ಆಗಿದ್ದಾಳಲ್ಲ ಅಂತಹ ಶ್ರೀಹರಿ ಹಾಗಿರ್ಬೇಕು ಅದ ಕಾರಣ ಶ್ರೀಮನೋಹರ ಶ್ರೀಕಾರ ಮಾಡಿ ಶ್ರೀ ಸಮಸ್ತ ವೇದಗಳಿಗೆ ಶ್ರೀ ನಿತ್ಯ ವಚಮಣ್ಯತೆ ಸಮಗ್ರ ವೇದ ರಾಶಿಗಳನ್ನ ಶ್ರೀ ಎಂದು ಕೂಗ್ತಾರೆ ವೇದದಲ್ಲೇ ಆ ಮಾತಾಡಿದ್ದಾರೆ ಅದರ ಮನೋಹರ ಅದರ ಮನಸ್ಸನ್ನು ಅಪಹರಣ ಮಾಡಿದವನು ಅಂದ್ರೆ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹಟಯೆ ಅಂದ್ರೆ ವೇದಶಾಸ್ತ್ರಗಳ ಹೃದಯ ಅಂತಂದ್ರೆ ಅದರ ಒಳವರ್ಮ ಏನಿದೆ ಒಳತಾತ್ಪರ್ಯ ಆ ಒಳತಾತ್ಪರ್ಯವನ್ನು ಸರ್ವೋತ್ತಮತ್ವವನ್ನು ಹೇಳುತ್ತೆ ಸರ್ವೋತ್ಕರ್ಷೇ ದೇವದೇವ ವಿಷ್ಣು ಮಹಾತಾತ್ಪರ್ಯಂಡ ಸತ್ಯ ಪರಮಾತ್ಮ ಸರ್ವೋತ್ಕೃಷ್ಟ ಇದ್ದಾನೆ ಅವನು ಗುಣಗಳನ್ನು ಹೇಳೋದೇ ನಮ್ಮ ತಾತ್ಪರ್ಯ ಅಂದ್ರೆ ಆ ಎಲ್ಲ ವೇದಶಾಸ್ತ್ರಗಳ ಹೃದಯ ಕದ್ದವನು ಅದನ್ನು ತುಂಬ ಇವನೇ ಇಟ್ಕೊಂಡು ಕೂತಿದ್ದಾರೆ ಅಂದರೆ ಸಮಸ್ತ ವಿದ ಪ್ರತಿಪಾದ ಇದ್ದಾನೆ ಅದಕ್ಕೆ ಕಾರಣ ಅನಂತ ಗುಣಾಕಾರ ಇದ್ದಾನೆ ಆ ಗುಣಗಳಿರೋದ್ರಿಂದಲೇ ಆ ಗುಣಗಳಿಗೆ ಆಕರ್ಷಿತರಾಗಿ ರಮಾದೇವಿಗೆ ಇವತ್ತೂ ಅವರ ಸೇವಾ ಪಾಲು ಸೇವೆಯನ್ನು ಮಾಡ್ತಾ ಇದ್ದಾರೆ ನಾವು ಇವರು ಚರಿತ್ರೆ ಕೇಳ್ತಾ ಇರೋದು ಮತ್ತೆ ಮನೋಹರ ಆದ ನಾಳೆ ಲಕ್ಷ್ಮೀದೇವಿ ಬಿಟ್ಟೊಟ್ಟು ಬಂದು ಅಂತ ಕಥೆ ಕೇಳಿದ್ರೆ ಅದು ವಿಡಂಬನೆ ಅಷ್ಟೆ ಅದು ನಿಜ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವೆಲ್ಲ ವಿಶೇಷ ಮೊದಲೇ ಸ್ವಲ್ಪ ಕಟ್ಟುತ್ತಾ ಇದ್ದಾರೆ ನಮ್ಮನ್ನು ಮಾನಸುಂದರ ನೀರಾಭ ಪದ್ಮಿಕಾಧರ ಎಷ್ಟು ರಸಿಕ ಎಟ್ಟು ಸ್ವಾರಸ್ಯ ಮುಂದೆ ಒಂದೊಂದು ಒಂದೊಂದು ಚರಿತ್ರೆಯಲ್ಲೂ ಕೂಡ ನಮ್ಮಂತೆ ನಟನೆ ಮಾಡಿ ಕುಡಿಸಿ ಬಿಡ್ತಾನೆ ಹೀಗೆಲ್ಲ ಮಾಡಿದ್ನ ದೇವ್ರು ಹೀಗೆಲ್ಲ ನಡ್ಕೊಂಡ ಅಂತ ಅದಕ್ಕೆ ಅತ್ಯಂತ ಸ್ವಾರಸ್ಯವಾದ ಚರಿತ್ರೆ ಇದೆ ರಸಿಕತನ ಇರೋ ಚರಿತ್ರೆ ಮಂಡ್ಯಕರ್ತರು ಹುಂತ್ ಕೂತಿದ್ದ ಅವ್ರು ಶ್ರೀನಿವಾಸ ಕಲ್ಯಾಣ ಕೇಳಬೇಕು ಮದುವೆ ಮಾಡ್ಕೊಳ್ತಾ ಇರೋ ವರ ಯಾರು ಹೇಳಿದ್ರು ಸಮಾಸೆ ಮಾಡುದು ಹ್ಮ್ ಕೂತಿದ್ರು ಇವತ್ತು ತಮಾಷೆ ಅರ್ಥನೇ ಇರೋದು ವರ ಹೇಗಿರಬೇಕು ಆ ವರ ಒಳ್ಳೆಯ ರಸಿಕನಾಗಿದ್ದರೆ ಮದುವೆ ಮಾಡಿಕೊಡ್ತಾ ಇದ್ದರೆ ಒಳ್ಳೆಯ ಹೆಣ್ಣಿನ ಚಲ್ವಿಯನ್ನು ಮದುವೆ ಮಾಡಿಕೊಡ್ತಾ ಇದ್ದಾರೆ ಮುಂದೆ ಕೂತಿದ್ದ ನಮ್ಮ ವರ ಅಂಥವರಲ್ಲಿ ನಮ್ಮ ವರ ಎಂಥವರ ಎಲ್ಲ ಸ್ವಾರಸ್ಯವರಿತ ಅದಕ್ಕೆ ಪ್ರೇಮ ಚುಂಬಿತ ಪದ್ಮಿಕಾಧರ ಆ ಶೃಂಗಾರ ರಸದ ತುಟ್ಟುತ್ತಿದೆಯನ್ನು ಹೇಳ್ತಾ ಅವರ ಪರಿಚಯ ಮಾಡಿಕೊಟ್ಟಿದ್ದಾಯ್ತಲ್ಲ ಏನು ಪದ್ಯ ಪ್ರವೇಶ ಮಾಡ್ತಾರೆ ಚರಿತ್ರೆಯನ್ನು ಹೇಗೆ ಆರಂಭ ಮಾಡಬೇಕು ಅನ್ನೋದನ್ನು ಇನ್ನು भविष्य पुराण हैदे चरित्रे आरमशास्त्री अस्ट प्रवेशक्र विभूषण निज पोषण सुर मौनेश्रय वेवासिन ಹೇಳೋ ಶೈತಿ ಸ್ವಲ್ಪ ಬುಧವಾರ ಎಷ್ಟೇನೇ ಇದು ದೊಡ್ಡಾಚಾರ್ಯ ಹೇಳ್ತಿದ್ದು ಶೈಲಿ ಅವರು ಅವರೇ ನಿರ್ಮಾಣ ಮಾಡಿದ್ದು ಅವರೇ ಹಾಡಿದ್ದಾರೆ ಅವರೇ ಅರ್ಥ ಹೇಳಿದ್ದಾರೆ ಧ್ವನಿ ಮುದ್ರಿಕೆ ಇರಲಿ ಅವು ಬಾಯ್ ಕೇಳಬೇಕಾಗಿ ಏನು ಮಾಡಿದ್ರು ಹಿಂದೂಸ್ತಾನಿ ಸಂಗೀತ ಬೇರೆ ಅವರಿಗೆ ಏನು ಚಂದ ಅಂತ ಅಲ್ಲ ಕಲ್ಮಶವೇ ಇಲ್ಲ ಆಗಲಿ ಧನಷ್ಟೂರ ಧರ್ಮಿಷ್ಠರು ಅಂಥವ್ರು ಕುತ್ಕೊಂಡು ಆ ಪರಮಾತ್ಮನನ್ನು ಹೊಲಿಸಿಕೊಂಡು ಕಡೆಗೆ ತಿಮ್ಮಪ್ಪ ಅವರು ದರ್ಶನ ಕೊಟ್ಟಿದ್ದಾನೆ ಅವನ ಕಡೆಯವಾಮಿ ಪ್ರೇಮಿ ನಯನ ಪದಗಾಮಿ ಸ್ತೋತ್ರ ಮಾಡಿದವರು ಶಾಸ್ತ್ರಾರ್ಥ ಕುಶಲರು ಪದಪದ ಸುಲಾದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವೆ ಅಂತ ಅಂಕಿತ ಅಂತಹ ಬುತ್ತಿ ಅವರು ಜನಹಳ ಅಂತಹ ಮಹಾನ್ ಭಾವ ಅವರ ಶೈಲಿ ನಾವು ಪಾಲೆಯಾಜಿತ ಆಲಯ ಕಮಲ ಆಲಯ ನಾವು ಸಾಧಾರಣ ಎಲ್ಲ ಕಡೆ ಕೇಳೋದು ಇದು ಅಷ್ಟೇ ಮನೆ ಶೈಲಿಯಲ್ಲಿ ಹೇಳಬಹುದಾದ್ರೂ ಅವ್ರು ಸ್ವಲ್ಪ ಬೇರೆ ಶೈಲಿಯಲ್ಲಿ ಹೇಳ್ತಾರೆ ಅವರ ಸಂಬಂಧದಿಂದಾಗಿ ಸ್ವಲ್ಪ ಬದಲಿಸ ಹೇಳ್ತಾರೆ ಆ ಕ್ರಮದಲ್ಲಿ ಅಂದರೆ ನೀವು ಪದ್ಯ ಅರ್ಥ ಆಗುತ್ತಿಡುತ್ತೋ ಬಾಯಿ ತುಂಬ ಹೇಳ್ತಾ ಇದ್ರೆ ಸರ್ ಆಚಾರ ಮನೆಯ ಪದ್ಧತಿ ಇದೆಲ್ಲ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ಸ್ತ್ರೀಯರು ಹೇಳುವ ಪದ್ಧತಿ ಇದೆ ಎಲ್ಲರೂ ಹೇಳಬಹುದಾಗುವಂತಹದ್ದು ಬಹಳ ಸುಶಲಾವ್ಯವಾಗಿ ಮನೆ ಕುಟುಂಬ ಕೂತ್ಕೊಂಡು ಕುಲದೇವರ ಬಗ್ಗೆ ಈ ತರ ಹೇಳ್ತಾರೆ ತಿಮ್ಮಪ್ಪನ ಬಗ್ಗೆ ಹೇಳಿದೆ ಸಂತೋಷ್ ಕುಡಿದಾಬಿಡ್ತಾನೆ ಸ್ವಾಮಿ ಅದನ್ನು ತೋರಿಸ್ಬಿಡ್ತಾನೆ ಮೊದಲಿಗೆ ಮಾನ ದೂರೂರಿತೂಷಣಂ ಶುರುವಾಗಿದ್ದೇನು ಪ್ರಕರಣ ಜನಕರಾಜು ಆ ಕಾಲಕ್ಕೆ ಅವ್ರ ಪರೀಕ್ಷೆಲ್ಲ ಮಾಡಿಕೊಡ್ತಾ ಅವ್ರದೊಂದು ಪ್ರಸಂಗ ಚಿತ್ರವನ್ನು ಮಾಡ್ತಾರೆ ಸ್ವಲ್ಪ ಅದಕ್ಕೆಲ್ಲೋ ಹೋಗಬೇಕಾದ್ರೆ ಎಚ್ಚರ ಇರಲಿ ಕಲ್ಲು ಕಾಕೊಂಡ್ಬಿಟ್ಟಿರ್ತದೆ ಈ ಕಣ್ಣು ಚೆನ್ನಾಗಿ ಅಂದ್ರೆ ಮುಂದೆ ಕಣ್ಣು ಏನೇನೋ ಕಾಣುತ್ತೆ ಏನೇನೋ ಕಾಣಿಸ್ಬಾರ್ದು ಸರಿಯಾಗಿರೋದೇ ಕಾಣಬೇಕು ಅಂದ್ರೆ ಕನ್ನಡಕ್ಕೆ ಹಾಕಬೇಕು ಕನ್ನಡಕ ಹೇಗೆ ಹಾಕುತ್ತೆ ಈ ಕಣ್ಣು ಈ ಕಣ್ಣು ಬಂದು ಎರಡು ಹಾಕುತ್ತೆ ಎರಡು ಒಂದು ಮಾರದೂರ ಗುಡಮ್ ಇನ್ನೊಂದು ವಿದೂರಿತ ದೂಷಣ ದೇವರನ್ನ ಈ ಕನ್ನಡಕ್ಕೆ ಹಾಕೊಂಡು ನಾವು ಚರಿತ್ರೆ ಕೇಳಬೇಕಾರೆ ಯಾವುದು ನಮ್ಮ ಅಳತೆಗೆ ನಮ್ಮ ಪ್ರಮಾಣಗಳ ಮಿತಿಗೆ ಸಿಗದೆ ಇರುವಂತಹ ಅನಂತ ಅಳಿಲಿಕ್ಕಾಗದೇ ಇರುವಂತಹ ಅಪಾರ ಗುಣಗಳಿದ್ದಾವೆ ನಾವೊಂದು ಎರಡೋ ಪಟ್ಟಿ ಮಾಡ್ಕೋಬಹುದು ಆನಂದ ಬಲ ಶಕ್ತಿ ಕಾರುಣ್ಯ ದಯಾ ಕ್ಷಮ ಈ ಏನೋ ನಮ್ಗೆ ಕೇಳಿದ್ರೆ ಬಹಳ ವಿಚಿತ್ರ ಅಂದ್ರೆ ನಮ್ಮ ಆಚಾರ್ಯ ಯಾವಾಗಲೂ ಹೇಳ್ಬಿಟ್ಟು ಹಟ್ಟು ಹಳಿಯಿಂದ ಏನೇನೋ ಮಾತಾಡಿ ಏರ್ಬೇಕು ಮಾತಾಡ್ತಾನೆ ಮನುಷ್ಯ ಯಾರು ದೇವರ ಬಗ್ಗೆ ಸ್ವಲ್ಪ ಹೇಳಪ್ಪ ಅಂತ ಕೇಳಿ ಸುಮ್ಮನೆ ಕೇಳ್ರಿ ಯಾರ ದೇವರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ದೇವರು ಏನ್ ದೇವ್ರ ಹೇಳ್ತೀವಿ ದೇವ್ರ ದೇವರೀ ಅಷ್ಟೇ ದೇವ್ರ ಬಗ್ಗೆ ಹೇಳಿ ಬರ್ತಾ ನಾವೇನು ಗೊತ್ತೇ ಇಲ್ಲ ತಬ್ಬಿದ್ದಾಗ್ತೇವೆ ನಾವು ಚಿಂತನೆ ಮಾಡಲಿಲ್ಲ ಚಿಂತನೆ ಪೂರ್ಣ ಮಾಡಲಿಕ್ಕೆ ಆಗೋದೂ ಇಲ್ಲ ಪೂರ್ಣ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಆ ಶಾಸ್ತ್ರ ಹೇಳ್ತಾ ಇರೋದು ರವಾದೇ ನಿಮಗೆ ತಿಳಿಯೋದಕ್ಕಾಗಲಿಲ್ಲ ಅಷ್ಟು ಗುಣಗಳಿದ್ದ ಒಂದೋ ಎರಡೋ ಗುಣ ಇದ್ದರೆಯೇ ಅವರು ಬಹಳ ಪ್ರೀತಿ ಆಗ್ಬಿಟ್ಟು ಪ್ರೀತಿಪಾಕ್ ತುಂಬ ನೋಡ್ಲಿಕ್ಕೆ ಲಕ್ಷಣವಾಗಿದ್ದ ಹುಡುಗ ಹುಡುಗಿ ನೋಡಿ ಭಾಳ ಚೆನ್ನಾಗಿದ್ದರು ನಿಮ್ಗೆ ಇಷ್ಟ ಆಗ್ತದೆ ಕಂಠ ತೆಗೆದು ಆ ದಾನ ಮಾಡಲಿಕ್ಕೆ ಕೂತರೆ ಸುಶ್ರಾವ್ಯ ಕಂಠ ಕಣ್ಣು ಮುಚ್ಚಿ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋದಾಗೆ ಅಷ್ಟು ಚಂದ ಗ್ರಾಮ ಮಾಡ್ತಾರೆ ಅಂತ ಆದರೆ ಏನು ಅನ್ಸತ್ರಿ ಎಲ್ಲ ಒಂದೊಂದು ಗುಣ ಇದೆ ಯಾರು ನೋಡಿದ್ರು ಆಧಾರ ಮಾಡ್ತಾರೆ ಪ್ರೀತಿ ಮಾಡಿದ್ದಾರೆ ತನ್ನ ಇಂತ ಸಂಪತ್ತನ್ನು ತೂರಿ ತೋರಿ ತಗೋ ನೀ ತಗೋ ನೀ ತಗೋ ಹಿಂದೆಲ್ಲ ಇರ್ತಿದ್ದು ಮನೆಯಲ್ಲಿ ಅಜ್ಜಿಯಂದ್ರೆ ಮನೆಗೆ ಬೇಸಿಗೆ ರಜೆ ಅಂತ ಅಜ್ಜಿಯಂದರು ಹೋದರೆ ಆ ಟಬ್ಬಿಲೋ ಎತ್ತಟ್ಟಿರಬೇಕು ಇತ್ತು ಇತ್ತು ಅಂತೆ ತೆಗೆದು ತೆಗೆದುಕೊಡ್ತಾರೆ ಹೋಯ್ತೀವಿ ಇಲ್ಲ ಅಂತ ಅವೆಲ್ಲ ತೆಗೆದು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಅಜ್ಜಿ ಹೇಳಿ ಒಳ್ಳೆಯವರಿದ್ರು ಎಟು ಪ್ರೀತಿ ಮಾಡ್ತಾ ಇದ್ದು ಅಂತಲ್ಲ ಅಂತ ಅಂದ್ರೆ ಔದಾರ್ಯ ಎತ್ತೆತ್ತು ಕೊಡೋದು ನೀತ ನೀತೋ ಇಂತಹ ಎಲ್ಲಾ ಗುಣಗಳು ಇಂತಹ ದಿನ ಯಾವ್ದು ಒಳ್ಳೆ ತುಂಬ ಸಿಗತ್ತೆ ಆ ಎಲ್ಲದರ ತುಟ್ಟು ತುದಿ ಇಂತಹ ಕೋಟಿ ಕೋಟಿ ಗುಣ ಭಗವಂತನಲ್ಲಿದೆ ಅಂದ್ರೆ ಅವನು ಇನ್ನೆಷ್ಟು ಆಕರ್ಷಣೀಯ ವಸ್ತು ಮಾನದೂರ ಗುಣಂ ವಿಧೂರಿತ ದೂಷಣ ಎಲ್ಲ ಸರಿ ಸಿಟ್ಟು ಮಾಡಿದ ಸಿಟ್ಟಪ್ಪ ಎಲ್ಲ ತುಂಬಾ ಒಳ್ಳೆಯವರೇ ಈ ಕೋಪ ಎಲ್ಲ ಸುಟ್ಟಾಕ ಬಹಳ ಒಳ್ಳೆಯವರು ಎಷ್ಟು ಒಳ್ಳೆಯವರು ನೋಡೋದು ಚೆನ್ನಾಗಿದ್ದಾರೆ ಒಳ್ಳೆ ಹಾಳು ಹೇಳ್ತಾರೆ ಅದು ಇದು ತಪ್ಪಾಡ ಎಲ್ಲ ಸರಿ ಒಂದು ಪೈಸ ದುಡ್ಡು ಬಿಚ್ಚೋದು ಪಟ್ಟೆ ತುಂಬಾ ಊಟಕ್ಕೆ ಲೋಭಾನೇ ಲೋಭ ಆಯ್ತಾ ಎಲ್ಲಾರು ನಾಶ ಆಗೋಯ್ತಾ ಬಹಳ ಒಳ್ಳೆಯವರು ಎಲ್ಲಾ ಒಳ್ಳೆದೇನೆ ಅದು ಇನ್ನೊಬ್ಬರಿಗೆ ಒಳ್ಳೇದಾಯ್ತು ಅಂತ ಸಹಿಸಿಕೊಡೋದು ನಾನ್ ಸರಿ ಸಾಕೊಂದು ಹನ್ನೊಂದು ಇಡೀ ಹಾಲಿನ ಒಂದು ಹರಿ ಒಂದು ತುಂಬ ಹಾರಿ ನಿ ಹಾಲಿನ ಪಾತ್ರ ಒಳ್ಳೆ ಹಾಲಿನ ಪಾತ್ರ ಒಂದೇ ಒಂದು ಕಿಡಿ ಬಿದ್ದಿದ್ರೆ ಯಾವಾಗ ಕಾಣ್ತಿರಲಿಲ್ಲ ಆ ದೊಡ್ಡ ಹಾಲು ಕಾಣಲ್ಲ ಅದು ದೋಷ ಕಾಣಿಸ್ತಾ ಇತ್ತು ಹಾಗೆ ಇದರಲ್ಲಿ ಅವನ ಹತ್ತಿರ ಹೋದ್ರವರಿಗೆ ಅವನ ಸ್ಮರಣೆ ಮಾಡುವವರಿಗೆ ದೋಷ ಇರುತ್ತೆ ಮಂತ್ರಾಲಿ ಪರ್ಭುಗಳು ಹೇಗಿದ್ದಾರೆ ಶಿವರಾಚಾರ್ಯಾರೆ ಟೇಕಾಕಿಪ್ಪ ಹೇಳಿದ್ದಾರೆ ದಾಸರಾಜರು ಪುರದಾಸರು ಮುಂತಾದವರು ದೊಡ್ಡ ದೊಡ್ಡ ಜ್ಞಾನಿಗಳು ಭಗವತ್ಪದರಾಗಿದ್ದರೆ ಅವರಿಗೆ ಎಷ್ಟು ಶಾಂತಲಿರ್ತಾರೆ ಎಷ್ಟು ಒಳ್ಳೆ ಗುಣ ಇರುತ್ತೆ ಅವರು ಹಿಡೀಬೇಕು ಅಂತ ಅನಿಸುತ್ತೆ ಭಗವಂತನನ್ನು ಹಿಡಿದಿದ್ದಿಕ್ಕಿ ಶ್ರೀರಾಘವೇಂದ್ರೋ ಹರಿಪಾಲ ಗಂಜ ವಿಶೇವ ಲಬ್ರು ಮಂತ್ರಾಲಯ ಪರ್ಭುಗಳಂತವರೇ ಹೀಗಿರ್ತಾರೆ ಅಂತಾದರೆ ಕೋಟು ಕೋಟಿ ಜನರನ್ನು ನಿರ್ವಹಣೆ ಮಾಡತಕ್ಕಂಥ ಇವರಿಗೆ ಕೋಟಿ ಪುಟ್ಟ ಅಧಿಕರು ಧರ್ಮ ವಾಯುವಾದಿಗಳನ್ನು ನಿಯಂತ್ರಣ ಮಾಡುವುದು ದೊರೆ ಅವನ ಹೇಗಿರ್ಬೇಕು ಎಲ್ಲಿದೆ ದೋಷ ಅವನಿಗೆ ನೆನಪು ಪಟ್ಟವನ್ನ ದೋಷ ಬಿಟ್ಟು ಹೋಗುತ್ತೆ ಅವನು ದೋಷ ದೋಷ ಮಾಡಬೇಕು ಸಾಧ್ಯ ಈ ಕನ್ನಡಕ್ಕೆ ಹಾಕೊಂಬಿಡಿ ನೀವು ಯಾವುದೇ ಭಗವಂತನ ಚರಿತ್ರೆ ಕೇಳಬೇಕಾದ್ರೆ ಕನ್ನಡಕ್ಕೆ ಹಾಕೊಂಬಿಡಿ ನೀವು ತಪ್ಪು ಕಾಣೋದೇ ಏನಿದೆ ಅದೇ ಕಾಣುತ್ತೆ ಇದು ಇದು ಆಚಾರ್ಯಪಟ್ಟ ಭಗವಂತ ತಾತ್ಪರ್ಯಾದಿಗಳಲ್ಲಿ ಶ್ರೀಮುದಾಚಾರ್ಯರು ತೋರಿಸಿಕೊಟ್ಟಾರೆ ನಿರ್ದೋಷ ಕೆಲಸ ಎಲ್ಲರೂ ಹೋದರೂ ಅದನ್ನ ಹೇಳ್ತಾರೆ ಇದು ಸ್ವಲ್ಪ ಲಕ್ಷಣ ಅಂತ ಅದನ್ನು ತೋರಿಸಾಚಾರ ब्रह्मूर गुण विदूरी दूषण अलंकार शब्द अलंकार बहुत चलते मत मतकार अली श्री मनोहर मारुंदर नीलदा भगेवर कब्दान प्रास प्रास अलंकार नमी शक्ति सागवंत मुटेल निजवाद अलंकार ನಾನಾ ಬಡವ ಅನಲಂಕಾರ ಅಂತ ಅನಿಸ್ಕೊಳ್ತಾರೆ ವ್ಯಾಸನ ಇದನ್ನೆಲ್ಲ ಶಬ್ದ ಭಗವಂತನ ಗುಣಗಳನ್ನು ಚಿತ್ತ ಮಾಡಿದ್ದಾರೆ ಇದರ ಒಂದು ವಿಶೇಷವೈತ್ ಇಲ್ಲ ಕೇಳಿದ್ದೆ ಭವಾನಂದರೆಂದರೆ ಸಂಸಾರಿರ್ಬೇಕು ಸಂಸಾರ ಅಂದ್ರೆ ತಿರುಗೋದು ಮತ್ತೆ ಸತ್ತ ಮತ್ತೆ ಹುಟ್ಟಲ ಮತ್ತೆ ಇಲ್ಲಿ ತೊಳೆದ ರೋಗ ರುಚಿನ ಇಲ್ಲಿ ಎರಡು ರೋಗ ಮನಸ್ಸಿಗೆ ರೋಗ ಆದಿ ಶರೀರಕ್ಕೂ ರೋಗ ಯಾದಿ ಒಂದಲ್ಲ ಅವನು ತಿರುಗತಾ ಇತ್ತು ಇಲ್ಲಿ ತಿರುಗತಾ ಮತ್ತೆ ಮತ್ತೆ ಬರ್ತಾ ಇರುತ್ತಲ್ಲ ಅದಕ್ಕೆ ಭವ ಅದು ಭೂ ಸಪ್ತಾಯ ಧಾತುವಿನಿಂದ ನಿಷ್ಪನ್ನವಾಗಿತ್ತು ಭೂ ಸತ್ತಾಯ್ ಇರುತ್ತೆ इग हिंदे हिंदे तु, हिंदे तु, हिंदे ना भवती है दुख अभिमानी हम अभवत् हिंदी हिंदू अदायदे अब का भविष्य अभवत्त अद्कुट इतना संसार मत मत नाम ओषधि उपायवेट हड़ल अद्वान शोषण ಒಣಗಿಸ್ಬಿಡ್ತಾನೆ ಪರಮಾತ್ಮ ಹಸಿಯಿಂದರ್ತಾನೆ ಒಂದು ಬೆಳೆಯೋದು ಬಳ್ಳಿ ಒಣಗಿಸ್ಬಿಟ್ರೆ ಗಿಡ ಒಣಗಿಸ್ಬಿಟ್ರೆ ಮತ್ತೆ ಚಿಗರತ್ತೆನ ಮತ್ತೆ ಮತ್ತೆ ಬರಲ್ಲ ಅದನ್ನು ಒಣಗಿಸಿದವನು ಏನು ಸಂಸಾರ ಒಣಗಿಸಿದ ಅಂತ ಯಾಕಂದರು ಜನಕರಾಜರ ಪ್ರಕರಣ ಎಲ್ಲ ನೆನಪು ಬರಬೇಕು ಹಾಕಿ ತಂದಿದ್ದಾರೆ ಜನಕರಾಜರು ಸೀತಾದೇವಿಗೆ ತಂದೆಯಾಗ ಅದು ಬರಬೇಕಾದ್ರೆ ಅಂದರೆ ಸೀತಾದೇವಿ ಮನೆಯಲ್ಲಿ ಅವತಾರ ಮಾಡಬೇಕಾಗಿದ್ದರೆ ಎಷ್ಟು ಗುಣ ಪುರ ಜನಕೋ ರಾಜಾ ಹಿಂದೆ ರಾಜ ಅಂತಹಾರಾಜ ಆಸೀತ್ ಪುರ ಜನಕೋ ನಾಮ ರಾಜ ಪರಮಧರ್ಮ ವಾಸುದೇವಪ್ರಸಾದ ಪಾತ್ರೋಪ ವೇದವ್ಯಾಸನೇವರ ಕಾರಣ್ಯಕ್ಕೆ ಪಾತ್ರನಾಗಿದ್ದಂತಹ ಅತ್ಯದ್ಭುತ ಅಸಂತಹ ಕೋಪವರ್ಜಿ ಶಾಸ್ತ್ರಧ್ಯಯ ಮಾಡಿದ್ರು ಯಾವುದರಲ್ಲೂ ಆಸಕ್ತಿ ಇಲ್ಲ ಇತರ ಪುಟ್ಟಣ್ಣ ಸುಧವ್ತಾ ಇದೀಪ ಸುಧವಾಗಲಿ ನಾಂದೇನು ಹೊತ್ತು ಅದೆಲ್ಲ ಅದು ಏನ್ ಬೇಕೋ ಜವಾಬ್ದಾರಿ ನಾನು ಮಾಡಿ ಬಂತಿದ್ದೀನಿ ಇಷ್ಟಾದ್ರೂ ಸುಟ್ಟು ಹೋಗ್ತದೆ ನಾವೇನು ಮಾಡಿ ಬೇರೆ ಉಪಾಯ ಇಲ್ಲ ಬೇರೆ ಏನಿಟ್ಟಿದ್ದಾನು ಆಗಲಿ ಇಷ್ಟು ಬೇರೆ ಪರೀಕ್ಷೆ ಮಾಡಲಿಕ್ಕೆ ದೇವ್ರೆ ಈ ರೀತಿ ನೋಡಿತ್ತಾನಾತನು ಅಂತಹ ಮಹಾನ್ ಭಾವ ಅದಕ್ಕೆ ಮನೆಯಲ್ಲಿ ಆ ಸಂಪತ್ತಿಗೆ ಅಭಿಮಾನಿ ಮನೆಯಲ್ಲಿ ಬದುಕುತ್ತಿದ್ದಾಳೆ ಸಿತಾದೇವಿ ತನಗೆ ಮೂರು ಜನ ಗಂಡು ಮಕ್ಕಳು ತನ್ನ ತಮ್ಮನಿಗೆ ಮೂರು ಜನ ವಿಷಕೇತು ಅಂತ ಅವನು ಮೂರು ಜನ ಗಂಡು ಮಕ್ಕಳು ಹೇಳ್ತೀವಿ ಒಟ್ಟು ರಾಯ ತಮ್ಮನಿಗೆ ರಾಜ್ಯ ರಾಜ್ಯ ನೋಡ್ಕೊಳ್ಳೋ ಚಿಂತೆ ಇಲ್ಲ ಸಂಪತ್ತೆಲ್ಲ ತನ ಕೆಳಗಡೆ ಇದೆ ಏನ್ ಕೇಳಬೇಕಾಗಿದ್ರು ಹಣ ಹೆಂಗೆ ಮಾಡಿ ಜವಾಬ್ದಾರಿ ಇಲ್ಲ ಸಂಪತ್ತ ಬೇರೆ ಇದು ನಿಜವಾದ ಭಾಗ್ಯ ಈಗೆಲ್ಲ ಯಾವಾಗ ನೋಡ್ತಾ ಅವ್ರ ಆತ ಸ್ವಲ್ಪ ಒಂದು ಆಲೋಚನೆ ಬಂತನಿಗೆ ಏನಂತ ಇಡೀ ಜೀವನದಲ್ಲಿ ದುಃಖ ನೋಡಿದ ಸಂಪತ್ತಿಗೆ ಅಭಿಮಾನಿನೇ ರಮಾದೇವಿ ಮಗಳಾಗಿ ಬರ್ತಾಳೆ ಎಂತಹ ಚೆನ್ನಾಗಿ ಎಂಥ ಇಡೀ ಜಗತ್ತಾಶ್ರಮ ನನ್ನ ಮಗಳಾಗಿ ಬರ್ತಾಳೆ मन गुष समी तम राज्य सुखमे सदाण सुख आगे दुख आगे बैसो अलग ಸುಖನೇ ಆಗಬೇಕಪ್ಪ ದುಃಖ ಆಗಬಾರದು ಎಲ್ಲರೂ ಬಯಕೆ ಆ ಬಯಕೆಗೆ ತಕ್ಕಂತೆ ಬಯಸಿ ಬಯಸಿದ್ದ ತಪ್ಪಲ್ಲ ಅದ್ರ ಮುಂದೆ ಆಲೋಚನೆ ಮಾಡಿದ್ದು ತಪ್ಪ ಇನ್ನು ಅಲ್ಲೇ ಬಂದು ಹೇಳ್ತಾರೆ ಶುತ್ವ ತಮ್ಮ ಹರಿಹಿ ಅಸಾಧುಸಮ್ಮತ ಹರಿಹಿ ದುಃಖ ಪ್ರಾದರ್ಶ ಯಾವಾಸ ರಾಜ್ಯ ಮತ್ತಷ್ಟೇ ಭೂಪತೆ ಪುರಾಣ ಈ ಮಾತನಾಡುತ್ತ ರಾಜ್ಯ ಮದಮತ್ತನ ಈ ಮಾತಾಡ್ತಾ ಇದೀಯಾ ದುಃಖನೇ ಇಲ್ಲ ಅಂದ್ರಿಯಾ ತೋರಿಸ್ತಾ ಇದು ದುಃಖ ಅಂತ ದುಃಖ ತಮ್ಮ ಸತ್ತು ಹೋದ ಇದ್ದಕ್ಕಿದ್ದಾಗೆ ಒಂದು ತಮ್ಮ ಸತ್ತು ಹೋದ ಬಂದು ಭಾವ ಏನ್ ಮಾಡಲಿ ನಾನು ಹೊರಟುತ್ತೇನೆ ನಾನು ಹೊರಡುತ್ತೇನೆ ಚಿತ್ತೆಗೆ ಪ್ರದಕ್ಷಿಣೆ ಹಾಕೊಂಡು ಹೆಣ್ಣು ಮಗಳು ತಾನು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ತನ್ನ ಮಕ್ಕಳು ಇನ್ನು ಸಾವಿರ ವರ್ಷ ಆಗಿದೆ ಎಂಬತ್ ವರ್ಷ ಅಂತ ಈಗಿನ ಕಾಲಕ ಎಲ್ಲ ಒಂದು ಲಕ್ಷ ವರ್ಷಗಳು ಮುಗ್ಗು ಬಂದು ಹೋಗಿದೆ ಈ ವಯಸ್ಸಿನಲ್ಲಿ ಈ ಮಕ್ಕಳುಗಳನ್ನ ಇಟ್ಟುಕೊಂಡು ಅವ್ರು ಮದುವೆ ಆಗಿಲ್ಲ ಏನು ಚಿಕ್ಕ ಚಿಕ್ಕ ಮಕ್ಕಳು ನಾ ಹಿರಿಯ ಬದುಕಿದ್ದೇನೆ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ತಂದೆ ಹೋದ ಸಹಗಮನ ಪದ್ಧತಿಯಲ್ಲಿ ತಾನು ಹೊರಡ್ತಾ ಇದ್ದಾಳೆ ಹೆಣ್ಮಗು ಏನಿದೆ ಅವಸ್ಥೆ ಇದು ಎಂಥಾದಕ್ಕೂ ಬಂದು ಹೋಯಿತು ಹೇಳ್ತಾರೆ ಅಷ್ಟೊತ್ತಿಗೆ ಶತಾನಂದ ಪುರೋಹಿತ ಅವನ ಮನೆ ಪುರೋಹಿತರು ಶತಾನಂದರು ವಾಮದೇವ ಋಷಿಗಳ ತಮ್ಮಂದಿರು ಗೌತಮ್ ಋಷಿಗಳ ಆಲ್ಯಾದೇವಿ ಅವರ ಎರಡನೇ ಮಗ ವಾಮದೇವ ಅಂತ ಮೊದಲನೆಯವರು ಎರಡನೇ ಅವರು ಶತಾನಂದರು ಹೀಗ ಅವರು ಇವನ ಮನೆ ಗುರುಪ್ರೂ ಇದು ಯಾರಿಗೆ ಜನಕರಾಜ್ ಈತನ ನಿಜವಾದ ಹೆಸರು ಕುಷಧ್ವಜ ಅಂತ ಕುಷಧ್ವಜ ಅಂತ ಈತನ ಹೆಸರು ಕುಶಕೇತು ಇದನ್ನ ಸೀರಧ್ವಜ ಸೀರಧ್ವಜ ಅಂತ ಈತನ ಹೆಸರು ಜನಕ ಅಂತ ಆರು ವಂಶೀಯ ನಾಮ ಅದು ಈ ಕುಲಕರ್ಣಿ ದೇಸಾಯಿ ಅಂತಲೇ ಕೂತಾರಲ್ಲ ಹಾಗಿದ್ದ ಹಾಗೆ ಅದು ಸರಣೆ ಮಾಡ್ತಾರೆ ನಿಜವಾದ ಹೆಸರು ಸೀರಧ್ವಜ ಅಂತ ಇವರ ತಮ್ಮ ಕುಷಧ್ವಜ ಇವರಿಬ್ಬರಿಗೆ ಹೆಸರು ಹೀಗಿದ್ದು ಇನ್ನೆಲ್ಲ ಅಲ್ಲಿ ತುಂಬ ವಿಸ್ತಾರವಾಗಿ ಆಲೋಚನೆ ಮಾಡ್ತಾರೆ ನಿನ್ನೆ ಮನೆ ಆಚಾರಿ ಟಿಪ್ಪಿ ಬರಬರು ಆದರೆ ಈ ಕ್ರಮದಿಂದಾಗಿ ಆಲೋಚನೆ ಮಾಡಿದ ಹೇಗಿರುತ್ತೆ ಸಂಸಾರ ತಲುಪೊಂಡು ಸಂಸಾರ ಬಹಳ ಚೆನ್ನಾಗಿದೆ ಸುಖವಾಗೇ ಇದ್ದೇನೆ ನಾನು ದುಃಖ ನೋಡಲಿಲ್ಲ ಅಂತಂದ್ರೆ ಮಾರ್ಮಿಕ ಶಬ್ದ ಆಡ್ತಾರೆ ಅಂದ್ರೆ ದುಃಖ ಇದ್ದದ್ದೇ ಕೆಲವೊಮ್ಮೆ ಸ್ವಲ್ಪ ದುಃಖ ಅಪಸರಿತವಾಗಿರುತ್ತೆ ಯಾಕೆ ಹರಿ ಗುರುಗಳನ್ನು ನಂಬಿಕೊಂಡಿದ್ದವರಿಗೆ ಸುಖವಾಗಿಟ್ಟಿರ್ತಾರೆ ಇಲ್ಲೂ ಕೂಡ ಸುಖವಾಗಿರ್ಲಿಕ್ಕೆ ಇಲ್ಲಿ ಬೇಕೋ ವ್ಯವಸ್ಥೆ ಮಾಡಿದ್ದಾರೆ ಅವರನ್ನೆಲ್ಲ ಮರೆತು ನಾನೇ ಸುಖವಾಗಿದ್ದೇನೆ ಅಂದ್ರೆ ಅರ್ಥ ನಾನ್ ಮನೆಯ ಮಠ ಅದು ಇದು ಎರಡು ಸಂಪಾದನೆ ಮಾಡಿದೆ ಎಲ್ಲ ಗಳಿಸಿಕೊಂಡೆ ವ್ಯವಸ್ಥಿತವಾಗಿ ನಾನೆಲ್ಲ ನನ್ಗೆ ಏನ್ ಬೇಕು ನಾ ಮಾಡಿಕೊಂಡೆ ನನ್ನಿಂದ ನಾನು ಸುಖವಾಗಿದ್ದೇನೆ ಅರಿವಾಗೆ ದುಃಖ ನೋಡುತ್ತೀಯ ಹಾಗಾದ್ರೆ ಒಂದು ಕಂಬ ಅಳ್ಳಾಡಿಸಿದ್ರೆ ಸರ್ ಇಡೀ ಕಟ್ಟಡಕ್ಕೂ ಉದುರಿಸಬೇಕಾಗಿಲ್ಲ ಒಂದು ಕಂಬ ಅಳ್ಳಾಡಿಸ್ ಸರ್ ಅವನು ರಾಜ್ಯ ನೋಡ್ಕೊಡ್ತಾ ಇದ್ದ ಒಬ್ಬ ತಮ್ಮ ಮೃತನಾದ ಆಟೂ ಆಗಿಲ್ಲ ರಾಜ್ಯದಲ್ಲಿ ಕಂಬ ನೋಡ್ಕೊಳ್ತ ತೋರಿಸಿದ್ದಷ್ಟೇ ಇದು ನಡೆಸಿದ್ದಲ್ಲ ಇದು ಮನಸಾ ದುರಾಲೋಚನೆ ಬಂದಿತ್ತು ದೊಡ್ಡ ಸಾತ್ವಿಕ ಸಾಧಕ ಅವರಿಗಿಂತ ನಮ್ಗಿಂತ ಕೆಟ್ಟ ಆಲೋಚನೆ ಮುಂದೆ ಬಿಟ್ಟು ಬಿಟ್ಟೇವ್ರು ನಮ್ಮ ಸಾವರ್ ನಮ್ಮ ಸ್ವಭಾವನೆ ತಿಳುವಳಿಕೆರೇ ಇಲ್ಲ ಅವರು ಅಂತಹ ದೊಡ್ಡ ಸಾಧಕ ಆಸ ಮನೆಯಲ್ಲ ಅವತಾರ ಮಾಡಿಕೊಂಡು ಕೂತಿದ್ದಾರೆ ಅಂಥವರು ಆ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ದೊಡ್ಡ ಪದವಿಗೋದ್ಮೇಲೆ ಚಿಕ್ಕ ಪರಾಧ ಮಾಡಿದ್ರೆ ದೊಡ್ಡದಾಗುತ್ತೆ ಏನೋ ತಿಳುವಳಿಕೆಯಿಂದ ಮಾಡ್ತಾನೆ ಇರ್ತಾನು ಕೂಡ ಹೋಗಿ ದಡ್ಡ ಪದವಿಯಲ್ಲಿದ್ದವರು ಅದು ಮಾಡಬಾರ್ದು ಅದಕ್ಕೆ ರಾಜ್ಯದ ಮತದಿಂದ ಬಂದಿದ್ದೇನೆ ನಿನಗೆ ನಾನು ಬರ್ತು ಮಾತಾಡ್ತಾ ಇದ್ದೀಯಲ್ಲ ನಾನಾಯ ತೋರಿಸಿದೆ ನೀನೇ ಸುಖವಾಗಿತ್ತೀಯಾ ಹಾಗೆ ನೋಡ್ತು ನೋಡೋಣ ಇಷ್ಟು ಕೆಲಸ ಮಾಡ್ತೇನೆ ಏನು ಮಾಡ್ತೀನಿ ಮಾಡಿ ಅದು ಬೆದರ್ಬಿ ಸ್ವಪ್ನದವ್ರು ಬಂದಿದೆ ಸ್ವಪ್ನ ಭವಿಷ್ಯ ಸೂಚಕ ಮುಂದೇನಾರ ಹೀಗೆ ನಡೆದು ಗತಿ ಏನು ಒಳಗಡೆಯಲ್ಲಿ ನಡುಗೋಗಿ ಯಾರಿಗೆ ಜನಕರಾಜರಿಗೆ ದುಃಖ ನೋಡಿಲ್ಲ ಅಂದ ನೋಡು ದುಃಖ ತೋರಿಸಲಿಕ್ಕೆ ನಿಜವಾಗಲೂ ನಡಿಬೇಕಾಗಿದೆ ಸಂದರ್ಭ ಸ್ವಪ್ನದಲ್ಲಿ ತೋರಿಸುವುದು ಸಾಕು ಬಾಯವಾಗಿ ಬಿಡಿದ್ದಾನೆ ಸ್ವಪ್ನದಲ್ಲಿ ಎಲ್ಲ ತೋರಿಸ್ಬಿಡಬಹುದು ಅದೊಂದು ಅದ್ಭುತವಾದ ಪ್ರಕರಣ ಇಟ್ಟಿದ್ದಾನೆ ಪರಮಾತ್ಮ ಸ್ವಾಪ್ನ ಪದಾರ್ಥಗಳೆಲ್ಲ ಸತ್ಯ ಅದು ಹೊರಗಿಂದ ಹೊರಗೆ ನಡೀತು ಅಂತ ಅನ್ನಬಾರದ ಅಷ್ಟೇ ಹೊರತು ಸ್ವಾಪನ ಪದಾರ್ಥ ಸ್ವಪ್ನದಲ್ಲೇ ಒಂದು ಸೃಷ್ಟಿ ಮಾಡಿ ಅಲ್ಲೇ ಲೈವನ್ನಿಸ್ತಾನೆ ಸಂಧೆ ಸೃಷ್ಟಿ ರಾಹಿ ಎದು ಆ ಸಂಧಿಯಲ್ಲೇ ಸೃಷ್ಟಿ ಮಾಡಿಬಿಡ್ತಾನೆ ದೇವರು ಅದು ವಾಸನಾಥಗಳನ್ನು ಸೃಷ್ಟಿ ಮಾಡಿ ಅಲ್ಲೇ ಲೈವ ಹೊಂದಿಸ್ತಾರೆ ಇವರು ಪರಮಾತ್ಮ ಅದ್ಭುತವಾದ ಸೃಷ್ಟಿ ಅಂತ ಹಾಗೆ ಯಾವಾಗ ಇಷ್ಟು ತೋರಿಸಿದ ಹೆದರು ಹೋಗ್ತಾರೆ ಹೆದರು ಹೋದಾಗ ಶತಾನಂದ ತುಂಬ ಹೆದರುಬೇಡಪ್ಪ ಮನಸ್ಸಲ್ಲಿ ನಾಲ್ಕು ಅಭಿಲಾಷೆಗಳೆಲ್ಲ ಇತ್ತು ಬ್ರಾಹ್ಮಣ ಎಂದ್ರಿತ್ತು ಅವ್ರ ಮತ್ತೆ ಹೋಗಿತ್ತು ಎಲ್ಲ ಭಯನೂ ಬರಲಿಕ್ಕೆ ಶುರುವಾಯ್ತು ಈಗ ಆಗ ಯಾರನ್ನ ಬಂದುಬಿಟ್ಟು ಯುದ್ಧಕ್ಕೆ ಬಂದರೆ ಏನು ಮಾಡಬೇಕಾಗಾದರೆ ಅದೊಂದು ಭಯ ಅದರಂತೇ ಸೀತಾದೇವಿ ಅತ್ಯಂತ ರೂಪಿಸಿ ಯಾರು ಕೊಟ್ಟು ಪೂಜೆ ಭಗವಂತನಿಗೆ ಕೊಡಬೇಕು ಹಾಂ ಯಾರು ಬರ್ತಾನೆ ದೇವರು ಒಂದು ಕ್ರಮ ಅದರಂತೆಯೇ ಎರಡನೇ ಪ್ರಶ್ನೆ ಪ್ರಜ್ಞಾಚಕ್ಷತೆ ಒಳಗಣ್ಣಿಲ್ಲ ಅಂತನ್ನುವುದನ್ನು ಆಲೋಚನೆ ಮಾಡಿದ್ದು ಇನ್ನೊಂದು ಕ್ರಮ ಆದರೆ ಅದರಂತೆಯೇ ಕಡೆಯಿದ್ದೊಂದು ಬಯಕಿ ನನಗೆ ನಾಲ್ಕು ಜನ ಮಗಳು ಅದು ಜೊತೆಯಲ್ಲಿ ಊರು ತನ್ನ ಮಗಳು ನಿಜವಾದ ಶೀರಧ್ವಜರಾಜ್ ಇನ್ನಿಬ್ರು ಶ್ರುತಕೀರ್ತಿ ಮಾಡವಿ ಎಂದು ತಮ್ಮ ಮಗಳು ಒಟ್ಟಿಗೆ ನಾಲ್ಕು ಹುಡುಗಿರು ಆಟಾಡ್ಕೊಂಡಿದ್ದಾರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನು ಮದುವೆ ಮಾಡಿಕೊಟ್ಟು ಬಿಟ್ಟರೆ ರಾಜ್ಕುಮಾರ್ ಬೇಕು ಅಂತ ಎಲ್ಲರೂ ನೋವು ಕೊಟ್ಟು ಬಿಟ್ಟರೆ ಮುಂದೇನಾಗೈತಿ ಪ್ರಸಂಗ ಇನ್ನೊಮ್ಮೆ ಅವರು ಜೀವನದಲ್ಲಿ ಭೇಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಮುಂದೆಲ್ಲ ಹಾಗಾಗಿ ದಮಯಂತಿ ದೇವಿಯನ್ನು ನೋಡಿದಾಗ ಅವ್ರ ದೊಡ್ಡಮ್ಮ ಮಾತಾಡಿತಾಳೆ ಓಹ್ ನಾನು ನೀನು ನೋಡಿದ್ದೆ ಏನು ನೋಡಿದ್ದೆ ದಮಯಂತಿ ಕಾಡುಪಾದಾಗಿರ್ತಾರೆ ಕಾಡುಪಾದಾಗಿ ಯಾವುದೋ ರಾಜ್ಯಕ್ಕೆ ಚೇದಿ ದೇಶಕ್ಕೆ ಹೋಗಿ ಸೇರ್ಕೊಂಡಿರ್ತಾರೆ ಎಷ್ಟೋ ಕಾಲ ಆಗಿರುತ್ತೆ ಆ ದೇಶದ ರಾಣಿ ಇವರು ದೊಡ್ಡಮ್ಮ ಯಾರೋ ಅಲ್ಲ ಆ ಬಂದ ಬ್ರಾಹ್ಮಣ ಒಬ್ಬ ಪಂಗಡ ಅಲ್ಲ ಅಂತ ಬ್ರಾಹ್ಮಣ ಒಂದು ಕಣ್ಣು ಹಿಡಿತಾನೆ ಕಣ್ಣು ಹಿಡಿದ್ರೆ ಅವಳ ಬಂಗಾರದ ತಿರಕದ ಚಿಹ್ನೆ ಇರುತ್ತೆ ಹಣೆಯಂತೆ ಅದನ್ನು ನೋಡಿ ನೋಡಿ ಈ ಚಿಹ್ನೆ ಇದೆ ಇವಳು ದಮಯಂತಿ ಇವಳು ನರಮಹರಾಜನ ಪತ್ನಿಯಿಂದ ಕಣ್ಣು ಹಿಡಿತಾನ ಅಯ್ಯೋ ಹುಡುಗಿ ನೀನು ನೋಡಿದ್ದಮ್ಮ ನಾ ಬೇರೆ ಅಲ್ಲ ನಿನ್ನ ದೊಡ್ಡಮ್ಮನ ಯಾವಾಗ ನೋಡಿದ್ದೇನೆ ಅಂದ್ರೆ ನಿಮ್ಮಮ್ಮ ಬಾಣಂತಿ ಆಗಿದ್ದಾಗ ನೀನು ನಾನು ಬಂದಿದ್ದೆ ಆಗ ನೀನ್ ನೋಡಿದ್ದೆ ದೊಡ್ಡಮ್ಮನ ಭೇಟಿ ಹೀಗಾಗಿ ಈ ಪ್ರಸಂಗ ಕೇಳಿದ್ದನ್ನು ಅಂದರೆ ಇನ್ನೊಮ್ಮೆ ನೋಡ್ತಾರೆ ಭೇಟಿ ಮಾಡುತ್ತಾರೆ ಅನ್ನೋದು ಈಗ ಟೂರಾಗಿ ಹೋಗ್ತಾರೆ ಹೆಣ್ಣು ಮಕ್ಕಳು ಒಟ್ಟೊಟ್ಟಿಗೆ ಬೆಳೆದಿರ್ತಾರೆ ಆಮೇಲೆ ಆ ಸಂಪರ್ಕನೇ ಇಲ್ಲದ ಹಾಗಾಗಬಾರ್ದು ಒಟ್ಟೊಟ್ಟಿಗೆ ಇರಬೇಕು ಒಟ್ಟಿಗೆ ಹುಟ್ಟಿದ್ದಾರೆ ಒಟ್ಟಿಗೆ ಬೆಳೆದಿದ್ದಾರೆ ಒಟ್ಟಿಗೆ ಜೀವನ ನಡೆಸಬೇಕು ಅದು ಒಬ್ಬ ರಾಜಕುಮಾರ್ ರಾಜನಿಗೆ ನಾಲ್ಕು ರಾಜಕುಮಾರರು ಅವರು ಕೊಟ್ಟು ಮದುವೆ ಮಾಡ್ತಿದ್ದಾರೆ ಹೀಗಾಗಬಹುದಾ ಏನಾದರೂ ಪ್ರಕರಣಗಳ ೀವನ ನಡೆಯುವುದೇ ಕಷ್ಟ ಇದೆ ಅದನ್ನು ಏನೇನೋ ಆಸೆಗಳು ಬೇರೆ ಇದೆ ನನಗೆ ಒಳಗಡೆ ಏನ್ ಮಾಡಬೇಕು ಅಂತ ತೋರ್ತಾ ಇಲ್ಲ ಪ್ರಜ್ಞಾ ಬಿಟ್ಟು ಹೋಗಿದೆ ಇಂತಹ ಎಲ್ಲ ಪ್ರಸಂಗ ಬಂದಾಗಿದ್ದಲ್ಲ ಏನು ಉತ್ತರ ಅಂತ ಕೇಳಿದಾಗ ಆಸ್ತಿ ನಾಲ್ಕು ಪ್ರಕರಣಗಳನ್ನು ಹೇಳ್ತಾರೆ ನೋಡಪ್ಪ ಅವರ ಕೃತಯುಗದಲ್ಲಿ ವಿಷಾಂತಿನಿ ಅಂತ ಹೇಳ್ತಾರೆ ಅಂಜಿಚಲ ಅಂತ ಹೇಳ್ತಾರೆ ಅದಕ್ಕೇನೆ ಅದೇ ರೀತಿಯಾಗಿ ಏನೇ ಶೇಷಾಚಲ ವೆಂಕಟಾಚಲ ಅಂತ ಮತ್ತೆ ದಾಪ ಯುಗದಲ್ಲಿ ಕಲಿಯುಗದಲ್ಲಿ ಗೊತ್ತಾರೆ ಅದಕ್ಕೆ ನೂರಾರು ಹೆಸರುಗಳಿದ್ದಾವೆ ಆ ಬೆಟ್ಟಕ್ಕೆ ಆನಂದಾದ್ರೆ ತೋಟ ಆದ್ರೆ ವೀಡಾದ್ರಿ ದೊರಡಾದ್ರಿ ಬೇಕಾಟ ಹೆಸರುಗಳಿದ್ದಾವೆ ಮಿನಿಗೆ ಆರಿಸಿ ನಿನ್ನ ಸಮಸ್ಯೆಗೆ ಈ ನಾಲ್ಕು ಹೆಸರು ತಿಳಿಗೂ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ ಬೆಟ್ಟದ ಹೆಸರು ಮಾಡ್ತೀವಿ ಬೇರೆದೆಲ್ಲ ಬೆಟ್ಟದ ಹೆಸರು ಬೆಟ್ಟ ಮಾಡ್ತೇವೆ ಏನದು ಬೆಟ್ಟದ ಹೆಸರಿಗೂ ಅದಕ್ಕೂ ಅಂತ ಭವ ಶೋಷಣ ಶಂಕಚಕ್ರ ವಿಭೂಷಣಂ ನಿಜ ಅದರಲ್ಲಿ ಈ ನಾಲ್ಕು ವಿಶೇಷ ಯಾವುದು ದಾನವಾದಂತ ಕಶಂಕ ಚಕ್ರ ವಿಭೂಷಣಂ ಋಷಭಾಚಲೋಪಾಖ್ಯಾನವನ್ನು ನಿಜ ಪೋಷಣೆ ಅಂದರೆ ನಿಜಲಾದಂಥ ತನ್ನವಳಾದಂಥ ಅಂಜನಾದಿಯಲ್ಲಿ ಕೊಟ್ಟ ಪ್ರಕರಣ ಮಾನವನ ಅಂಬುಜ ಪೋಷಣೆ ವಿಶೇಷಣದಿಂದಲೇ ಶೇಷಾಚಲ ಉಪಾಖ್ಯಾನ ಮತ್ತು ವಿಭರಾಚಲ ಉಪಾಖ್ಯಾನೆರನ್ನು ಬಹಳ ಸೊಗಸಾಗಿ ತೋರಿಸಿಕೊಡ್ತಾ ಮೃಗು ಋಷಿಗಳ ಕೂಡ ಸೂರಮೌನಿ ಹೃತ್ಪರಿತೋಷಣ ಸೂರಮೌನಿಗಳು ದೇವತೆಗಳೋ ಹೌದು ಋಷಿಗಳೋ ಹೌದು ಯಾರು ದೇವಋಷಿಗಳು ಯಾರು प्रेरतर बलू ऋष्वर हृदय सतोष उपाख्या अस्ट्रह्रह